ೇ ವಚನಚನಗೀತೈ ನೃಪಪದಿ ಜಾತೋ ಂತಹ ಭಕ್ತಿಯೋಗವನ್ನು ಕರ್ಮ ಅಂದ್ರೆ ಕರ್ಮಯೋಗ ಜ್ಞಾನ ಅಂದ್ರೆ ಜ್ಞಾನಯೋಗ ಹಾಗೂ ಯೋಗ ಅಂದ್ರೆ ರಾಜ್ಯಯೋಗ ಮತ್ತು ಇನ್ನಿತರ ಯಾವ ಯಾವ ಯೋಗಗಳು ಆಗಲೇ ಪ್ರಚಲಿತದಲ್ಲಿತ್ತು ಅವೆಲ್ಲಕ್ಕೂ ಹೋಲಿಸಿದರೆ ಭಕ್ತಿಯೋಗ ಅಂತಕ್ಕಂಥದ್ದು ಹೇಗೆ ಹೆಚ್ಚು ಅದರ ಹೆಚ್ಚುಗಾರಿಕೆಯನ್ನು ಅಧಿಕ ತರ ಹೇಗೆ ಅನ್ನೋದನ್ನ ಅವರು ಪ್ರತಿಪಾದಿಸಿದ್ರು ಅಂತ ನೋಡಿದ್ವಿ ಹೇಗೆ ಅಂತ ಹೇಳಿದ್ರೆ ಅವರು ಹೇಳುವ ಪ್ರಕಾರ ಫಲರೂಪತ್ವ ಅದು ಸ್ವಯಂ ಫಲರೂಪವೇ ಆಗಿರುವುದರಿಂದ ಯಾವುದನ್ನು ಪಡೆಯಬೇಕು ಅಂತ ಹೇಳಿ ಸಾಧಕನು ಯಾವ ಸಾಧನವನ್ನು ಉಪಯೋಗಿಸಿಕೊಂಡು ಪ್ರಯತ್ನವನ್ನು ಪಡ್ತಾನೋ ಕೊನೆಗೆ ಸಿಕ್ತಕ್ಕಂಥದ್ದು ಅದೇ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂತಹ ಈ ಭಕ್ತಿಯೇ ಅವನಿಗೆ ಫಲರೂಪವಾಗಿ ಸಿಗ್ತದೆ ಅದು ಹೇಳಿದೆ ಯಾಕೆ ಫಲ ಅಂತ ಹೇಳಲಿಲ್ಲ ಫಲರೂಪ ಅಂತ ಯಾಕೆ ಹೇಳಿದರು ಅನ್ನೋದು ಹೇಳಿ ಫಲ ಅಂತ ಹೇಳಿದ್ರೆ ನಶ್ವರವಾಗತಕ್ಕಂಥದ್ದು ಯಾವುದು ಫಲ ಸ್ವರೂಪವೋ ಅದು ನಾಶವಾದ ಸ್ವರೂಪವೂ ಹೌದು ಫಲ ಅಂತ ಹೇಳಿದ್ರೆ ಏನು ಹುಟ್ಟುವುದು ಹುಟ್ಟುತ್ತದೆ ಅಂತ ಹೇಳಿದ್ರೆ ಅದಕ್ಕೆ ಸಾಯದೇಬೇಕು ಅಂತ ಹಾಗೆ ನಿಮ್ಮ ಭಕ್ತಿಯು ಹುಟ್ಟುತ್ತದೆ ಎಂದ್ರೆ ನಂತರ ಅದು ಕೂಡ ಆ ಒಬ್ಬ ವ್ಯಕ್ತಿಯಿಂದ ಹೊರಟು ಹೋಗುತ್ತದೆ ಅನ್ನುವಂತಾಯ್ತಲ್ಲ ಹಾಗಾಗಬಾರ್ದು ಅದಕ್ಕೋಸ್ಕರ ಇಲ್ಲಿ ಮುನಿಗಳು ಫಲರೂಪತ್ವಾ ಅಂತ ಹೇಳ್ತಾರೆ ಹೇಳೇಬೇಕಾಗಿ ಫಲರೂಪದಂತೆ ಭಕ್ತಿಯೇ ಆ ಸಾರಕತೆ ಸಿಗ್ತದೆ ಆದ್ರಿಂದ ಹೇಳಿದ್ದಾರೆ ಇನ್ನೊಂದು ಕಾರಣವಿದೆ भक्त हेजुगारिक इन कारण अद्वान मुद्दे इतने सूत्रता ईश्वर के अति अभिमान देशत्व दैन्य प्रियत्श्वरू कूड़ा यानीश्वर कल् अंत पुन स्मरण ಈ ಭಕ್ತಿ ಅಥವಾ ಪರಮ ಪ್ರೇಮ ಅಂತಕ್ಕಂಥದ್ದು ಕೇವಲ ಈಶ್ವರನಿಗೆ ಮುಡಿಪಾಕೆ ಇಟ್ಟಂತಹ ಭಾವ ನ್ಯಾರಿಗೂ ಅಲ್ಲ ಅದಕ್ಕೋಸ್ಕರ ಪುನಃ ಸೂತ್ರದಲ್ಲಿ ಈಶ್ವರ ಅಂತಕ್ಕಂಥದ್ದು ಇಲ್ಲದೆ ಹೋದರೆ ಅವರು ಸರ್ವನಾಮ ಪದವನ್ನು ಉಪಯೋಗಿಸಬಹುದಾಗಿತ್ತು ತೀ ಅಂತ ಹೇಳಿದ್ರೆ जीवन से अति अंतर्रे गौरव आई गौरव सूत्र सूत्र कारण आती कड़ी शब्द शब्द वरस अब सूत्र वैशिष्ट प्रति तरगतू हेतने मोदी तरगतु हेकुंद सूत्र ग्रंथ वैशिष्टे ಅತ್ಯಂತ ಕಡಿಮೆ ಅಕ್ಷರಗಳಲ್ಲಿ ದೋಷವಿಲ್ಲದಂತೆ ಒಂದು ಸೂತ್ರಕ್ಕೂ ಇನ್ನೊಂದು ಸೂತ್ರಕ್ಕೂ ಸಂಬಂಧವನ್ನು ಕಲ್ಪಿಸುತ್ತಾ ಹೇಳಬೇಕಾದ್ದಲ್ಲವನ್ನು ವಿವಿಧ ರೀತಿಯಿಂದ ವಿಶ್ವಕೋಮ ಕೇಳುವ ಮುಂದೆ ಪ್ರಸ್ತುತಪಡಿಸುವಂತಹ ಒಂದು ಆಲೋಚನಾ ಸರಣಿಯೇ ಸೂತ್ರಗ್ರಂಥಗಳು ಹಾಗೆಯೇ ಇನ್ನೂ ಕೂಡ ಈಗ ನಾವೂ ಬರುತ್ತಾ ಇದ್ದ ಈ ಸೋತ್ರಗಳು ಈಶ್ವರನಿಗೂ ಕೂಡ ಅಭಿಮಾನ ಅಂತ ಹೇಳಿದ್ರೆ ಆಗುವುದಿಲ್ಲ ದ್ವೇಷ ಅವನು ಅಭಿಮಾನವನ್ನು ದ್ವೇಷಿಸುತ್ತಾನೆ ಹಾಗೆಯೇ ದೈನ್ಯವನ್ನು ಅಂದರೆ ದೀನತೆಯನ್ನು ಪ್ರೀತಿಸುತ್ತಾನೆ ಹೀಗೆ ಹೇಳಿದಾಗ ಭಗವದ್ಗೀತೆಯನ್ನು ಓದಿರತಕ್ಕಂತಹ ನಾವು ತಕ್ಷಣ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತದೆ ನನೇ ದ್ವೇಷ್ಯೋಸ್ತಿ ನಪ್ರಿಯ ಅನ್ನುವಂಥ ಒಂದು ವಾಕ್ಯವನ್ನು ಭಗವಂತ ಹೇಳಿದ್ದಾನೆ ಭಗವದ್ಗೀತೆ ನನಗೆ ದ್ವೇಷ್ಯವಾದದ್ದು ಅಂದರೆ ಇಷ್ಟವಿಲ್ಲದ ತಕ್ಕಂಥದ್ದು ಪ್ರಿಯ ಇಷ್ಟವಾಗಿರ್ತಕ್ಕಂಥದ್ದು ಅಂತ ಯಾವುದೂ ಇಲ್ಲ ಆದರ ಭೇದ ಇಲ್ಲ ಯಾಕೆ ಭಗವಂತನ ಹೆಸರೇ ಸಮದರ್ಶಿ ಎಲ್ಲ ಕಡೆಯೂ ಸಮವಾದದನ್ನು ನೋಡ್ತಕ್ಕಂತಹ ಒಂದು ಶಕ್ತಿ ವೈಶಿಷ್ಟ್ಯ ಏನಿದೆಯೋ ಅದೇ ಭಗವಂತ ಈಶ್ವರ ಆದರೆ ಇಲ್ಲಿ ಸ್ತೂತ್ರದಲ್ಲಿ ಹೇಳಿದ್ದಾರೆ ಈಶ್ವರ ಅಪಿ, ಇನ್ನೊಂದು ಕಾರಣ ಅತಿ ಅಂತ ಹೇಳಿದ್ರೆ ಕೂಡ ನಾವು ಭಕ್ತಿಯನ್ನು ಹೆಚ್ಚು ಅಂತ ಹೇಳುವುದಕ್ಕೆ ಇನ್ನೊಂದು ಕಾರಣವೇನೆಂದ್ರೆ ಈಶ್ವರನಿಗೆ ಅಭಿಮಾನ ಅಂತಕ್ಕಂಥದ್ದು ಆಗುವುದಿಲ್ಲ ಆ ಅಭಿಮಾನವನ್ನು ದ್ವೇಷಿಸುತ್ತಾನೆ ದೈನ್ಯ ಅಥವಾ ದೀನತೆಯನ್ನು ಪ್ರೀತಿಸುತ್ತಾನೆ ಹಾಗಿದ್ರೆ ಇಲ್ಲಿ ದ್ವೇಷ ಅಂತ ಹೇಳಿದ್ರೆ ಏನೋ ಪ್ರೀತಿ ಅಂತ ಹೇಳಿದ್ರೆ ಏನೋ ನಮ್ಮ ಉತ್ತರ ಇಷ್ಟೇ ಹೌದು ಸ್ವಾಮಿ ಈಶ್ವರನಿಗೆ ಯಾರ ಮೇಲೆಯೂ ಪ್ರೀತಿ ಇಲ್ಲ ಯಾರ ಮೇಲೆಯೂ ದ್ವೇಷವೂ ಇಲ್ಲ ಅವನು ಸಮಾನೆ ಆದರೆ ಈಶ್ವರನ ಬಳಿಗೆ ಸಾಗತಕ್ಕಂತಹ ಜೀವಿಯ ಮನಸ್ಸಿನಲ್ಲಿ ಯಾವಾಗ ಅಭಿಮಾನ ಇರ್ತದೆಯೋ ಆಗ ಆ ಜೀವಿಯು ಈಶ್ವರನ ಬಳಿಗೆ ಸಾಗುವುದಕ್ಕೆ ತಂದಿಂತಾನೂ ಆಗುವುದಿಲ್ಲ ಅಲ್ಲಿ ಅಭಿಮಾನ ಅಂತಕ್ಕಂಥದ್ದು ಅದಕ್ಕೂ ಈಶ್ವರನಿಗೂ ಒಂದು ಗೋಡೆಯನ್ನು ಕಲ್ಪಿಸುತ್ತದೆ ನಿರ್ಮಿಸುತ್ತದೆ ದಪ್ಪವಾದ ಗೋಡೆ ಧೈರ್ಯ ಅಥವಾ ದೀನತೆ ಅಂತಕ್ಕಂಥದ್ದು ಆ ಅಭಿಮಾನ ಅಂತಕ್ಕಂತಹ ಗೋಡೆಯನ್ನು ಹೊಡೆದು ಈಶ್ವರನ ಬಳಿಗೆ ಅದರ ಗದ್ಯನ್ನ ತ್ವರೆತ ಬಿಡುತ್ತದೆ ಇನ್ನು ವೇಗವಾಗಿದೆ ಹೀಗಾಗಿ ಇನ್ನೊಂದು ದೃಷ್ಟಿಯಿಂದ ಜೀವನ ದೃಷ್ಟಿಯಿಂದ ಭಗವಂತನು ಅಭಿಮಾನವನ್ನು ದ್ವೇಷಿಸುತ್ತಿರುವಂತೆ ದೈನ್ಯವನ್ನು ಅಥವಾ ದೀನತೆಯನ್ನು ಪ್ರೀತಿಸುತ್ತಿರುವಂತೆ ಕಾಣ್ತದೆ ಕಾಣುತ್ತದೆ ಜೀವನ ಕಡೆಯಿದೆ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ಈಶ್ವರಕ್ಕೆ ಅತಿ अभिमान द्वेषिवा दैन प्रिय अद्वे तुसीदास रामायणी सुंदर वालाहु जन अभिमान राख ही पक्षी ನಾನು ಇಲ್ಲಿ ಹೇಳಿದೆ ಕಳೆದ ಏನು ಅಂತ ಹೇಳಿದ್ರೆ ಅವರು ತುಳಸಿದಾಸರು ಆ ತುಳಸಿ ರಾಮಾಯಣದಲ್ಲಿ ಕಾಕಭುಷುಂಡಿಗೂ ಗರುಡನಿಗೂ ಸಂವಾದ ರೂಪದಲ್ಲಿ ಈ ಭಕ್ತಿಯ ವಿಷಯವನ್ನ ಇಲ್ಲಿ ಪ್ರಸ್ತಾಪಿಸ್ತಾರೆ ಕೆಲವೊಮ್ಮೆ ಪಾರ್ವತಿ ಪರಮೇಶ್ವರರ ಸಂವಾದ ರೂಪದಲ್ಲಿ ಕೆಲವೊಮ್ಮೆ ಕಾಕಭುಷುಂಡಿಗೂ ಮತ್ತು ಈ ಗರುಡನಿಗೂ ನಡೆದಕ್ಕಂತಹ ಸಂವಾದ ರೂಪದಲ್ಲಿ ಇಡೀ ರಾಮತೀರ್ಥ ಅನ್ನುವ ಮಾಂಸವನ್ನು ಅವರು ಪರೋಕ್ಷವಾಗಿ ಹಿಂಚಿಕೊಂಡು ಅವರು ಇಲ್ಲಿ ಹೇಳ್ತಾರೆ ಸುನಹು ರಾಮಕರ ಸಹಜ ಸುಭಾಹು ಜನ ಅಭಿಮಾನನ ರಾಧಿ ಕಾಹು ಆ ರಾಮನಿಗೆ ಅವನಿಗೆಷ್ಟು ತನ್ನ ಭಕ್ತರನ್ನ ಪ್ರೀತಿಸ್ತಾನೆ ಅಂತ ಹೇಳಿದ್ರೆ ತನ್ನ ಭಕ್ತರಲ್ಲಿ ಅಭಿಮಾನವನ್ನು ಅವನು ಇಡುವುದಿಲ್ಲ ತನ್ನ ಭಕ್ತರಲ್ಲಿ ಆ ಅಭಿಮಾನವನ್ನು ನಾಶ ಮಾಡ್ತಾನ ಯಾರು ಭಕ್ತಿಯನ್ನು ಭಕ್ತಿ ಮಾರ್ಗದಲ್ಲಿ ನಡೀತಾ ಇದ್ದಾರೋ ಅವರು ಸಹಜವಾಗಿ ತಮ್ಮ ಅಭಿಮಾನವನ್ನು ತ್ಯಜಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ನಾನು ನಿನ್ನವನು ಅಂತ ಹೇಳಿದಾಗ ಆ ನಾನು ಮಾಯವಾಯಿತು ನಾನು ಎಂಬ ಜಾಗದಲ್ಲಿ ನೀನು ಬಂತು ಅಭಿಮಾನ ನಾಶವಾಯಿತು ಅಭಿಮಾನ ಇರತಕ್ಕಂಥದ್ದು ಈ ಸಣ್ಣ ಅಹಂಕಾರ ಜೀವಿ ನಾನು ಪುರುಷ ನಾನು ಸ್ತ್ರೀ ನಾನು ಧನವಂತ ನಾನು ಜನವಂತ ನಾನು ಇಷ್ಟು ಯಜ್ಞ ಮಾಡಿದವನು ನಾನು ಇಷ್ಟು ಧರ್ಮ ಕಾರ್ಯವನ್ನು ಮಾಡಿದವನು ಇಷ್ಟು ಎಕರೆ ಜಮೀನಿದೆ ಇಷ್ಟು ಫೋಟೋ ಇದೆ ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಇದೆಲ್ಲ ಅವನು ಬೇರೆಯದನ್ನು ಎಲ್ಲಿ ಅವನು ಒಂದು ಮಾನವನ್ನ ಇಡ್ತಾನಲ್ಲ ತನ್ನ ಅಡಿಯಲಿಕ್ಕೆ ಅವನು ಮಾನವನ್ನ ಸ್ಥಾಪನೆ ಮಾಡ್ತಾನಲ್ಲ ಅಡಿಯುವುದಕ್ಕೆ ಒಂದು ಅಡತೆಗೋದನ್ನು ಸ್ಥಾಪಿಸ್ತಾನಲ್ಲ ನೀನು ಎಷ್ಟು ಶ್ರೀಮಂತ ನಾನು ಹತ್ತು ಕೋಟಿ ಆಸ್ತಿಯ ಶ್ರೀಮಂತ ಅಂತ ಒಂದು ಮಾನ ಇದೆಯಲ್ಲ ಆ ಮಾನದಲ್ಲಿ ರಮಿಸ್ತಕ್ಕಂಥದ್ದೇ ಅಭಿಮಾನ ಅಭಿ ಅಂದರೆ ಅಲ್ಲಿ ಅದರಲ್ಲಿ ಅಂತ ಅಭಿ ಅಥವಾ ಅಭಿ ಎರಡೂ ಕೂಡ ಅಲ್ಲಿ ಅಧಿಕರಣವನ್ನು ಹೇಳ್ತದೆ ಅಲ್ಲಿ ಅಲ್ಲಿ ಎಂಬ ಈ ಅಭಿಮಾನ ಅಂತ ಹೇಳಿದ್ರೆ ಯಾವುದೋ ಒಂದು ಗುಣವನ್ನ ಯಾವುದೋ ಒಂದು ಉಪಾಧಿಯನ್ನ ಇಟ್ಕೊಂಡು ಅದನ್ನೇ ನನ್ನದು ನಾನು ಅಂತಕ್ಕಂತಹ ಅದು ಭಾವನೆ ಏನಿದೆಯೋ ಅದೇ ಅಭಿಮಾನ ಯಾವಾಗ ಈ ಅಭಿಮಾನ ಎಂಬಂತಹ ಗೂಟಕ್ಕೆ ತನ್ನನ್ನು ಕಟ್ಕೊಳ್ತಾನೋ ಆಗ ನಿರಭಿಮಾನನಾದಂತಹ ಭಗವಂತ ಅವನಿಗೆ ಯಾಕಂದ್ರೆ ಭಗವಂತನಿಗೆ ಅಭಿಮಾನವೇ ಇಲ್ಲ ನಿರಭಿಮಾನ ಉಪಾಧಿಶೂನ್ಯ ಶ್ರೀಮಂತ ಅಂತ ಹೇಳುವಣೆ ಹೇಗೆ ಹೇಳ್ತೀರಾ ಅವನು ಶ್ರೀಗೆ ಅಧಿಪತಿ ಶ್ರೀಮತಿ ಹೇಗೆ ಶ್ರೀಮಂತ ಅಂತ ಹೇಳ್ತಾರೆ ನೀವು ಶ್ರೀಮಂತ ಅಂತ ಹೇಳಬೇಕಾದ್ರೆ ಬಡವ ಇನ್ನೊಬ್ಬ ಇರಬೇಕಲ್ಲ ಯಾರಿದಾರಲ್ಲಿ ಅವನೇ ಶ್ರೀಗೆ ಅಧಿಪತಿ ಹೀಗಾಗಿ ಅವನಿಗೆ ಯಾವ ಉಪಾಸನೆಯೂ ಸಲ್ಲುತ್ತೆ ಉಪಾದಿಯನ್ನು ನಾವು ಸೃಷ್ಟಿಸಿರುವುದು ನಮ್ಮ ಉಪಾಸನೆಗೆ ಅನುಕೂಲವಾಗಿ ನಾವು ಸೃಷ್ಟಿಸಿದ್ದೇವೆ ನಾವು ಶ್ರೀಮಂತ ಅದು ಹನುಮಂತ ಯಾಕೆ ಯಾಕೆ ಹೇಳ್ತೇವೆ ಅಂದರೆ ನಮ್ಮ ಕಷ್ಟ ಸಹಾಯಕ್ಕೆ ಬರ್ತಾನೆ ಅನ್ನೋ ಉದ್ದೇಶ ಅವನ ಕಡೆಯಿಂದ ಸ್ವಲ್ಪ ಶ್ರೀಯನ್ನು ನಮ್ಮ ಕಡೆ ಕಳ್ಳುತ್ತಾನೆ ಅಂತ ಹೀಗಾಗಿ ನಾವು ಶ್ರೀಪತಿಯನ್ನು ಉಪಾಸನೆ ಮಾಡ್ತೇವೆ ಇದು ಭಗವಂತನಿಗೆ ಈ ಭಕ್ತ ಉಪಾಧಿಯನ್ನು ಕೊಡ್ತಕ್ಕಂಥದ್ದು ಈ ಒಂದು ಉದ್ದೇಶದಿಂದ ಕೊಡ್ತಾ ಅಭಿಮಾನನ ರಾತಹಿ ತಾವು ಯಾವ ಭಕ್ತರ ಹೃದಯದಲ್ಲೂ ಅಭಿಮಾನವನ್ನು ಅವನು ಇರಿಸಗೊಳ್ಳುವುದಿಲ್ಲ ಸಂಸ್ಕೃತ ಮೂಲ ಕೂಲಪ್ರದ ನಾನ ಈ ಅಭಿಮಾನ ಎಷ್ಟು ಭಯಂಕರ ಅಂತ ಸಂಸ್ಕೃತ ಮೂಲ ಸಂಸ್ಕೃತ ಅನ್ನೋ ಸಂಸಾರ ಸಂಸ್ಕೃತಿ ಸಂಸ್ಕೃತಿ ಕೃತಿ ಅಂತ ಹೇಳಿದ್ರೆ ಗತಿ ಸಂಸ್ಕೃತಿ ಅಂದರೆ ಸಂಸಾರ ಸಂಸ್ಕೃತಿ ಸಂಸಾರ ಅವಿಯತವಾಗಿ ಹೋಗ್ತಾನೆ ಇರ್ತದೆ ಸ್ಟಾಪೇ ಇಲ್ಲ ನಾನ್ ಸ್ಟಾಪ್ ನಾನ್ ಸ್ಟಾಪ್ ಬಸ್ ಅಂತ ಬರೀತಾರಲ್ಲ ಬೆಂಗ್ಳೂರು ಟು ಮೈಸೂರು ಅಥವಾ ಮೈಸೂರು ಟು ಬೆಂಗ್ಳೂರು ನಾನ್ ಸ್ಟಾಪ್ ಆ ಥರ ನಮ್ಮ ಹುಟ್ಟು ಸಾವು ಅಂತಕ್ಕಂಥದ್ದು ನಾನ್ ಸ್ಟಾಪ್ ಅದು ಸ್ಟಾಪ್ ಮಾಡಬೇಕು ಬ್ರೇಕ್ ಹಾಕಬೇಕು ಅಂತ ಹೇಳಿದ್ರೆ ಭಗವಂತ ಒಬ್ಬನೇ ಹಾಕಬಲ್ಲ ಅವನಿಗೆ ಮಾತ್ರ ಅಂಥ ಶಕ್ತಿ ಇರತಕ್ಕಂಥದ್ದು ಇನ್ಯಾರಿಗೂ ಅಂಥ ಶಕ್ತಿ ಇಲ್ಲ ಇನ್ಯಾವುದೇ ಧರ್ಮಕ್ಕೂ ಕರ್ಮಕ್ಕೂ ಪುಣ್ಯಕ್ಕೂ ಆ ಶಕ್ತಿ ಇಲ್ಲ ರೇಖಾ ಹಾಕುವಂಥ ಶಕ್ತಿ ಇಲ್ಲ ಸಂಸ್ಕೃತ ಮೂಲ ಆ ಸಂಸಾರ ಅಂತಕ್ಕಂಥದ್ದಕ್ಕೆ ಮೂಲವೇ ಈ ಅಭಿಮಾನ ಹೇಗೆ ಮೊಟ್ಟ ನಾನು ಅಂತ ಹುಟ್ಟಿಕೊಂಡು ನಾನು ಹುಟ್ಟಿದ ಮೇಲೆ ನನಗಿಂತ ಬೇರೆಯದಾದಂತಹ ನೀನು ಹುಟ್ಟಿತು ನಾನು ಅಂದರೆ ಇದು ಜಿ ನೀನು ಅಂದರೆ ಪ್ರಪಂಚ ಅದನ್ನೇ ಶಂಕರರು ಅತ್ಯಂತ ಸುಂದರವಾದ ಭಾಷೆಯಲ್ಲಿ ತಮ್ಮ ಈ ಬ್ರಹ್ಮಸೂತ್ರದ ಭಾಷೆಯಲ್ಲಿ ಕೇವಲ ಎರಡು ಪದಗಳನ್ನು ಹೇಳ್ಬಿಡ್ತಾರೆ ಯುಷ್ಮತ್ ಅಸ್ಮತ್ ಪ್ರತ್ಯಯ ಗೋಚರ ಅಂತ ಯುಷ್ಮತ್ ಪ್ರತ್ಯಯ ಗೋಚರ ಯುಷ್ಮತ್ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ನೀನು ಎಂಬಂಥ ವಾಚ್ಯ ಯುಷ್ಮ ಅಸ್ಮದ್ ಅಂದ್ರೆ ನಾನು ಎಂಬ ಪ್ರತ್ಯೇಕ ಉತ್ತರ ನಾನು ನಾನು ನಾನು ಅಂತ ಏನು ಹೇಳ್ತೇನೆ ನಾನು ಮನಸ್ಸು ನಾನು ಹೆಣ್ಣಿಸು ಮೊಟ್ಟ ಮೊದಲ ಶುರುವಾಗದೆ ನಾನು ಪುರುಷ ಅಥವಾ ನಾನು ಮನುಷ್ಯ ನಾನು ಪ್ರಾಣಿ ಈ ರೀತಿಯಾದಂಥ ಅಭಿಮಾನ ನಂತರ ಶುರುವಾಗ ನಾನು ಪುರುಷ ನಾನು ಮನುಷ್ಯ ಮಾಡಿರೋಗೆ ನಾನು ಪುರುಷ ಅಥವಾ ನಾನು ಸ್ತ್ರೀ ಆಯಿತು ಅದೊಂದು ಅಭಿಮಾನ ಆದರೆ ಪುನಃ ನಾನು ಎಂತಹ ಪುರುಷ ನಾನು ಬನಾಡಿದನಾದಂತಹ ಪುರುಷ ನಾನು ಧರ್ಮಜ್ಞ ನಾನು ಇಷ್ಟು ಕರ್ಮಗಳನ್ನು ಮಾಡಿದವನು ಇದೆಲ್ಲ ಉಪಾಧಿ ಒಂದೊಂದಾಗಿ ಒಂದೊಂದಾಗಿ ಒಂದೊಂದಾಗಿ ಒಂದೊಂದಾಗಿ ಕೋಣಿಸ್ಕೊಳ್ತದೆ ಕೊಂಡಿ ಕೊಂಡಿಯಲ್ಲಿ ಬಿಡುವುದಿಲ್ಲ ಸರ್ಪಣಿ ಒಂದು ಕೊಯ್ತು ಅಂದರೆ ಮತ್ತದಕ್ಕೆ ಸ್ಟಾಪ್ ಇಲ್ಲ ಅದರಿಂದ ಮೊದಲು ಮೂಲ ಕಟ್ ಮಾಡಬೇಕಾಗಿದ್ದೀರಿ ಆ ಮೂಲವಾದ ನಾನು ಏನಿದೆಯೋ ಅದು ಕಟ್ಟಾದ್ರೆ ಉಳಿದ ಉಪಾದಿಂದ ತನ್ನಂತಾನೆ ತಪ್ಪಂದು ಬಿದ್ದರು ಅದಕ್ಕೆ ಅಸ್ತಿತ್ವವೇ ಇದೆ ಹೇಗೆ ಈ ದೇಹಕ್ಕೆ ಬೆನ್ನು ಮೂಳೆ ಅಂತಕ್ಕಂಥದ್ದು ಅಸ್ತಿತ್ವವೋ ಬೆನ್ನು ಮೂಳೆ ಹೊರಟು ಹೋದ್ರೆ ಇದು ಕೇವಲ ಮಾಂಸದ ಮುದ್ದೆಯಾಗಿ ಬಿದ್ದಿ ಬಿಡ್ತದೋ ಹಾಗೆಯೇ ನಾನು ಅಂತಕ್ಕಂತಹ ಮೂಲ ಯಾವುದು ಪರಮಾತ್ಮನೆಯಿಂದ ನಮ್ಮನ್ನು ಬೇರೆ ಮಾಡ್ತದೋ ಅದ ನಾಶವಾಯ್ತು ಬಿದ್ದು ಹೋಯಿತು ಆ ಮೀನುವಿನಲ್ಲಿ ಹೊರಟು ಹೋಯಿತು ಉಳಿದಿರ್ತಕ್ಕಂಥ ಉಪಾಧಿ ಏನಿದೆಯೋ ಹೋಯ್ತು ಸೀಕ್ರೆಟ್ ರಹಸ್ಯ ಪ್ರಪತ್ಯ ರಹಸ್ಯ ಸರೆಂಡರ್ ರಹಸ್ಯವೇ ಆ ಮೂಲವಾದ ನಾನು ಏನಿದೆಯೋ ಅದನ್ನ ನೀನು ಅಂತ ನಾನು ಪರಮಾತ್ಮನಿಗೆ ಏನು ಹೇಳ್ತೇನೆಯೋ ತ್ವಮ್ ಅಂತ ನಾನೇನು ಹೇಳ್ತೀನಿಯೋ ಸಂಪೂರ್ಣವಾಗಿ ತಬರ್ಬರ್ಸಿಬಿಟ್ಟು ಶರಣಾಗತಿ ಪ್ರಪತ್ತಿ ಅದನ್ನು ಮಾಡಬೇಕು ಸಂಸ್ಕೃತ ಮೂಲ ಶೂಲಪ್ರದ ನಾನ ಆ ಅಭಿಮಾನ ನಾನಾ ಶೂಲಪ್ರದ ಶೂಲ ಅಂತ ತೊಂದರೆ ಕಷ್ಟಗಳು ಅದನ್ನ ಪ್ರದ ಬೇಕಾದಷ್ಟು ಕೊಡ್ತದೆ ಒಂದಲ್ಲ ಹಲವಾರು ಒಂದು ಬೇಕು ಅಂದ್ರೆ ನೂರು ಕೊಡುತ್ತೆ ಈ ಅಭಿಮಾನ ಕಾಟ ಸಕಲ ಶೋಕದಾಯಕ ಅಭಿಮಾನ ಎಲ್ಲ ಶೋಕಗಳನ್ನ ಕೊಡ್ತಕ್ಕಂಥದ್ದು ಈ ಅಭಿಮಾನ ತಾತೆ ಕರಹಿ ಕೃಪಾನಿಧಿ ದೂರಿ ಕೃಪಾನಿಧಿಯಾದಂತಹ ರಾಮನು ತಾತೆ ಅದರಿಂದ ಕರದು ದೂರಿ ದೂರ ಮಾಡ್ತಾನೆ ಜೀವಿಯನ್ನ ತನಗೆ ಶರಣಾಗತನಾಗ ತಕ್ಕಂತಹ ಭಕ್ತನಿಂದ ಆ ಅಭಿಮಾನನ ದೂರ ಮಾಡ್ತಾನೆ ಸೇವಕ ಪರ ಅತಿ ಭೂರಿ ಆದ್ದರಿಂದ ಆ ರಾಮನಿಗೆ ತನ್ನ ಸೇವಕ ಇಲ್ಲಿ ಬಂದು ಶಬ್ದ ದೈನ್ಯ ಪ್ರಿಯತ್ವಾ ದನ ಅಂದ್ರೆ ಸೇವಕ ಯಾರೋ ಎನಗಿಂತ ಕಿರಿಯರ್ ಇಲ್ಲಯ್ಯ ಅನ್ನುವಂತಹ ಯಾವ ಒಂದು ಭಾವನೆ ಇದೆಯೋ ಬಸವಣ್ಣ ನೋಡ ಎನಗಿಂತ ಕಿರಿಯರ್ ಇಲ್ಲಯ್ಯ ಶಿವಭಕ್ತರಿಗಿಂತ ಕಿರಿಯರಿಲ್ಲಯ್ಯ ಶಿವಭಕ್ತರು ಅಂತ ಹೇಳಿದ್ರೆ ಆ ಪರಮಾತ್ಮ ಅವನಿಗೆ ಕಂಪ್ಲೀಟಾಗಿ ಸರೆಂಡರ್ ಆದೋರು ಅವರು ಯಾರೋ ಶರಣರು ಭಕ್ತರು ಅವರಿಗಿಂತ ಹಿರಿಯರಿಂದ ಯಾರೂ ಇಲ್ಲ ಯಾವರಾಗೂ ಇಲ್ಲ ಯನಗೆ ನಂತ ಹೇಳಿದ್ರೆ ಎಲ್ಲ ಕಷ್ಟ ಕೋಟ್ಯಗಳಿಗೆ ಮೂಲ ಕಾರಣವಾಗಿರ್ತಕ್ಕಂಥ ಅಭಿಮಾನ ನಾನು ನಾನು ಅನ್ನೋದೇ ಎನಗೆ ನನಗೆ ಅಂತ ಯನಗಿಂತ ಕಿರಿಯರಿನ ಇದಕ್ಕಿಂತಲೂ ಕೀಳಾದ್ರು ಇನ್ಯಾವುದೂ ಇಲ್ಲ ನಾನು ಅಂತಕ್ಕಂಥ ಅಭಿಮಾನ ಇದೆಯಲ್ಲ ಅದಕ್ಕಿಂತ ಕೀಳಾಗಿದ್ದು ಇನ್ಯಾವುದೂ ಇಲ್ಲ ಅದಕ್ಕೋಸ್ಕರ ಏನ್ ಮಾಡಬೇಕು ಆ ಭಗವಂತ ನಿನ್ನ ಸೇವಕ ನಾನು ಅನ್ನುವಂಥ ಭಾವನೆಯನ್ನು ಸಂಪಾದನೆ ಮಾಡ ಅದು ಅವನಿಗೆ ತುಂಬಾ ಇಷ್ಟ ಅಂತ ಭಗವಂತನಿಗೆ ಸೇವಕನ ಮೇಲೆ ಮಮತೆ ಅತಿಭೂರಿ ಸೇವಕ ಪರ ಮಮತಾ ಅತಿ ಭೂರಿ ಅತ್ಯಂತವಾದಂತಹ ಮನತೆ ತನ್ನ ಸೇವೆಗಳಿದೆ ಈ ದೀನತೆ ಅಂತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ನಾವು ಸಮಾಜದಲ್ಲಿ ಈ ದೀನತೆಯನ್ನು ತೋರಿಸ್ತೇವೆಯೋ ಅದು ಅತ್ಯಂತ ಕೆಟ್ಟದ್ದು ಇನ್ನೊಬ್ಬರ ಮುಂದೆ ಕೈ ಚಾಕ ಸ್ವಾವಲಂಬನೆ ಇರದೇ ಇರತಕ್ಕಂಥದ್ದು ಪರಾವಲಂಬನೆಯಲ್ಲೇ ಬದುಕಿರತಕ್ಕಂಥದ್ದು ಈ ದೀನತೆ ಅತ್ಯಂತ ಕೆಟ್ಟದ್ದು ಯಾವುದು ನಮ್ಮ ಸಂಸಾರ ನಿರ್ವಹಣೆಗೋಸ್ಕರ ನಾವು ಪರರನ್ನ ಅವಲಂಬಿಸಿಕೊಂಡಿರ್ತೇವೆಯೋ ಅದು ಅತ್ಯಂತ ಕೆಟ್ಟದ್ದು ಆದರೆ ಭಗವಂತನ ಮೇಲೆ ಅವಲಂಬಿಸಿಕೊಂಡಿರತಕ್ಕಂಥ ದೀನತೆ ಇದೆಯಲ್ಲ ಅದು ಅತ್ಯಂತ ಶ್ರೇಷ್ಠವಾಗದು ವ್ಯತ್ಯಾಸ ಇದೆ ಆ ದೀನತೆಗೆ ಭಗವಂತ ಇನ್ನೊಂದು ಹೇಳ್ತಕ್ಕಂಥದ್ದರು ಭಗವದ್ಗೀತೆ ಕೃಪಣಾ ಫಲಹೇತ ಕೃಪಣರು ಯಾರ ಫಲವನ್ನು ಬಯಸಿ ಇನ್ನೊಬ್ಬರ ಮುಂದೆ ಅದು ಭಗವಂತನ ಮುಂದೆ ಕೈ ಚಾಚುತ್ತಾರೋ ಅವನು ಇಷ್ಟು ಕೊಡುತ್ತಾ ಇರ್ತಾನೆ ಒಂದು ಕೋಟಿ ನೀವು ಹೇಳ್ತಿರೋ ಒಂದು ಐದು ಕಾಸ್ಟು ಹತ್ತ ಕೃಪಣರು ಹೌದು ो अंतारो बुद्धिंत नहीं हे परमात्मे बे अंत विशाल बुद्धि याक अंतर्रे पर बलिए बंद अवन, कष्ट नोड़ ಪರಮಾತ್ಮನೇ ಯಾವಾಗ ನಮ್ಮ ಬಡಿಗೆ ಬರ್ತಾನೋ ನನ್ನವನಾಗ್ತಾನೋ ಅಥವಾ ನಾನು ಅವನವನಾಗ್ತೇನೆಯೋ ಆವಾಗ ಇನ್ನೂ ನನಗೆ ಬೇಕಾದ ಇನ್ನೇನಿದೆ ಎಲ್ಲ ಅವನೇ ಕೋರಿತಾರೆ ಅವನು ಗೊತ್ತಿಲ್ವೇನು ನನಗೇನು ಬೇಕು ನನಗೇನು ಬೇಡ ಅಂತಕ್ಕಂಥದ್ದು ಅವನು ಗೊತ್ತಿದ್ವೇನು ಎಲ್ಲವೂ ಗೊತ್ತಿರ್ತೇವೆ ನನ್ನ ಮನಸ್ಸಿನ ಸಮಸ್ತ ಆಸು ಹೋಗುಗಳು ಕೂಡ ಅವನಿಗೆ ತೆರೆದಿಕ್ಕಂತಹ ಪುಸ್ತಕ ಹೀಗಾಗಿ ಏನ್ ಬೇಕೋ ಅದನ್ನು ಅವನು ಕೋರಿಯುತ್ತಾನೆ ಆದ್ದರಿಂದ ಕೇವಲ ಭಕ್ತಿ ಒಂದೇ ಅಲ್ಲ ಮುಕ್ತಿ ಕೂಡ ಅತ್ಯಂತ ಕರಾಗವಾಗಿರುತ್ತದೆ ಅದಕ್ಕೆ ಭಕ್ತರಾದವರು ಮುಕ್ತಿಗೋಸ್ಕರ ಕೂಡ ಆಸೆ ಪಡುವುದಿಲ್ಲ ಅಂತ ಭಕ್ತರು ಮುಕ್ತಿಗೂ ಆಸೆ ಕೊಡುವುದಿಲ್ಲ ಯಾಕೆ ಮುಕ್ತಿ ಆಗಲೇ ಕೈಯಲ್ಲಿದೆ ಆಸೆ ಪಡುವುದು ಇಲ್ಲದೇ ಇರತಕ್ಕಂಥ ವಸ್ತುವಿಗೆ ಆಸೆ ಪಡ್ತಕ್ಕ ಕೈಯಲ್ಲೇ ಇರುವಂತಹ ವಸ್ತುವಿಗೆ ಯಾರಾದ್ರೂ ಆಸೆ ಪಡ್ತಾರೆ ಗೊತ್ತಿಲ್ಲದೆ ಹೋದ್ರೆ ಆಸೆ ಕೊಟ್ಟು ಅಯ್ಯೋ ನನ್ನ ಸರ ಹೋಗಿದೆ ನನ್ನ ಸರ ಬೇಕು ಸ್ವಲ್ಪ ತಲೆ ಎಲ್ಲೋ ಹಿಂಗ್ ಅಂದ್ಕೊಂಡು ನೋಡಿ ಸರ ಇಲ್ಲೇ ಇದೆ ತಲೆ ಎಲ್ಲೋ ಇಟ್ಕೊಂಡು ಊರು ತುಂಬ ಹುಡುಕ್ತಾ ಇದ್ದೇವೆ ಸರ ಇಲ್ಲೇ ಇದೆ ಆ ಮುಕ್ತಿ ಅಂತಕ್ಕಂಥ ಆ ಸರ ಇಲ್ಲೇ ಇದೆ ಭಗವಂತನ ಭಕ್ತಿಯನ್ನು ಬೆಳೆಸ್ಕೊಂಡ್ರೆ ಸಾಕು ಮುಕ್ತಿ ಅಂತಕ್ಕಂಥದ್ದು ಅದರ ಬೈ ಪ್ರಾಡಕ್ಟ್ ಬೈಕಂದ್ರೆ ಒಂದು ವಸ್ತುವನ್ನು ತಯಾರು ಮಾಡುವಾಗ ಬೇಡದೆ ಹೋದ್ರೂ ಏನ್ ಬರ್ತದೋ ಇನ್ನೊಂದು ವಸ್ತು ಅದಕ್ಕೆ ಬೈಕ್ ರ ಭಕ್ತಿಯನ್ನು ಸಂಪಾದನೆ ಮಾಡಿದರೆ ಮುಕ್ತಿ ಬೇಡದೆ ಹೋದ್ರೂ ಬದ್ದೇ ಬರ್ತದೆ ಬೇಡ ಅಂತ ಕೇಳಿದ್ರು ತಲೆನಲ್ಲೊಂದು ಕೊಡ್ತಾರೆ ಈ ದೀನಾದ ಭಕ್ತನ ಅವನ್ನ ಕಲಿಕೆ ಭಗವಂತ ತನ್ನ ಎಲ್ಲವನ್ನು ಕೊಟ್ಬಿಡ್ತಾನೆ ತನ್ನ ಎಲ್ಲವನ್ನು ಕೊಟ್ಬಿಡ್ತಾನೆ ಇದಕ್ಕೆ ಸುಂದರವಾದ ಉದಾಹರಣೆ ಅಂತ ಅಂತ ಹೇಳಿದ್ರೆ ನಮಗೆ ಭಾಗವತದಲ್ಲಿ ಬರ್ತಕ್ಕಂತಹ ಅಷ್ಟಮ ಸ್ಕಂದದಲ್ಲಿ ದ್ವಿತೀಯ ತೃತೀಯ ಚತುರ್ಥ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಗಜೇಂದ್ರ ಮೋಕ್ಷದ ಪ್ರಕರಣ ಗಜೇಂದ್ರ ಮೋಕ್ಷದ ಪ್ರಕರಣ ಅದರಲ್ಲಿ ಆ ಆನೆ ಗಜೇಂದ್ರ ಹೇಗೆ ಅವನು ಮದನಿಂದ ಅಲ್ಲಿ ವಿಹರಿಸ್ತಾ ಇರ್ತಾನೆ ಆ ಕೊಳದಲ್ಲಿ ಇವನು ಆ ತೀರದಲ್ಲಿ ವಿಹರಿಸ್ತಾ ಇರ್ತಾನೆ ಯಾವುದರ ಪ್ರವಿಯವೂ ಇಲ್ಲ ಯಾಕಂದರೆ ಅವನ ಅಭಿಮಾನಿ ಅವನು ತನ್ನ ಬಲಾಭಿಮಾನಿ ಎಷ್ಟು ಬಲವೀರಿ ಅಂತ ಅನೇಕ ಆನೆಗಳಿರ್ತದೆ ಅದು ಬೇರೆ ಎಲ್ಲ ಕೂಡ ಅವನು ಆ ಯೂಥ ಪತಿ ಆನೆಗಳ ಗುಂಪು ಅದಕ್ಕೆ ಪತಿ ಅವನು ಅವನೇ ರಾಜ ಅಷ್ಟು ಮಗಲಿಂದ ಅವನು ಅಲ್ಲಿ ವಿಹರಿಸ್ತಾ ಇರ್ತಾನೆ ಕೊಳದ ನೀರನ್ನು ತೆಗೆದುಕೊಂಡು ಇತರ ಆನೆಗಳ ಮೇಲೆ ಎರಚಿ ಕ್ರೀಡೆಯನ್ನು ಆಡ್ತಾ ಇರ್ತಾನೆ ಹೀಗಿರಬೇಕಾದ್ರೆ ಅವನ ಪೂರ್ವಜನ್ಮದ ದುಷ್ಕೃತದಿಂದ ಪೂರ್ವಜನ್ಮದಲ್ಲಿ ಅವನು ದ್ರವಿಡ ದೇಶದ ಪಾಂಡ್ಯರಾಜನಾದಂಥ ಇಂದ್ರಜನಾಗಿರ್ತಾನೆ ಅದರಲ್ಲಿ ಬರ್ತದೆ ಭಾಗವತದಲ್ಲೇ ಬರ್ತದೆ ಅವನು ತನ್ನ ರಾಜ್ಯಭಾರವನ್ನು ಪರೋಪಕಾರವನ್ನು ಬಿಟ್ಟು ರಾಜನಿಗೆ ಏನು ಬೇಕು ಛಾತ್ರಧರ್ಮವನ್ನು ಮಾಡಬೇಕು ಸ್ವಧರ್ಮವನ್ನು ಮಾಡ್ತಾನೆ ಅವನು ಭಗವಂತನಲ್ಲಿ ಅರ್ಪಣ ಬುದ್ಧಿಯಿಂದ ಸ್ವಧರ್ಮವನ್ನು ಮಾಡ್ತಾನೆ ಭಕ್ತಿಯನ್ನು ತಪಲನೆ ಆದರೆ ಅವನೇನು ಮಾಡ್ದ ಅಂದರೆ ತನ್ನ ಸ್ವಧರ್ಮವನ್ನು ತ್ಯಜಿಸಿ ಶಿಖರ ಪರ್ವತಗಳಿಗೆ ಹೋಗಿ ಅಲ್ಲಿ ತಪಸ್ಸನ್ನು ಆಚರಿಸ್ತಾರೆ ಆ ಸಮಯದಲ್ಲಿ ಅಲ್ಲಿಗೆ ಬಂದಂತಹ ಅಗತ್ಯ ಮುನಿಗಳು ತನ್ನ ಶಿಷ್ಯರೊಂದಿಗೆ ಬಂದಂತಹ ಅಗತ್ಯ ಮುನಿಗಳು ಅವರು ನೋಡ್ತಾರೆ ಈ ರಾಜ ದುಷ್ಕರ್ಮ ಮಾಡ್ತಾ ಇದ್ದಾರೆ ಧರ್ಮ ಮಾಡ್ತಾ ಇದ್ದಾನೆ ನಮ್ಮ ದೃಷ್ಟಿಯಿಂದ ನಾವು ನೋಡೋದೇನು ನಾವು ಹೇಳೋದೇನು ಅಯ್ಯೋ ಎಂತಹ ತಪಸ್ ಮಾಡ್ತಾ ಇದ್ದಾನೆ ಎಲ್ಲವನ್ನ ಬಿಟ್ಟು ತಪಸ್ ಮಾಡ್ತಾ ಇದ್ದಾನೆ ಇಷ್ಟು ಕೋಪಗೊಂಡಿದ್ದಾರ ಮುನಿಗಳು ಅಂತ ನಾವು ನೋಡೋದೃಷ್ಟಿಯನ್ನು ಯಾಕಂದ್ರೆ ನಮ್ಗೆ ಧರ್ಮ ಗೊತ್ತಿಲ್ಲ ಯಾವ ಧರ್ಮ ಯಾವುದ ಧರ್ಮ ನಮಗೆ ಗೊತ್ತಿಲ್ಲ ಆದರೆ ಧರ್ಮಜ್ಞರಾದಂತಹ ಆ ಮುನಿಗಳಿಗೆ ಋಷಿಗಳಿಗೆ ಗೊತ್ತಾಯಿತು ಈ ರಾಜ ಕೇವಲ ಅದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಆಸುರಿ ತಪಸ್ ಅಂತ ಹೇಳಿದ್ದಾರೆ ಆಸುರಿ ತಪಸ್ಸು ಅದನ್ನು ಮಾಡ್ತಾ ಆ ಪಾಂಡ್ಯ ರಾಜನ ಅಂತ ನಿಧನ ದಿವ್ನ ನೋಡಿ ಇವನ ಮನಸ್ಸನ್ನು ಅರಿತು ನಿನಗೆ ಶಾಪವನ್ನು ಕೊಡ್ತಾ ಎಲ್ಲವೋ ದುರಾತ್ಮ ಯಾವ ಸ್ವಧರ್ಮವನ್ನ ಪರೋಪಕಾರವನ್ನ ರಾಜ್ಯ ಭಾರವನ್ನು ಮಾಡಿ ಸಮಸ್ತ ನಿನ್ನ ರಾಜ್ಯದಲ್ಲಿ ಧರ್ಮಸ್ಥಾಪನೆಯನ್ನು ಮಾಡಬೇಕಾದಂತಹ ನೀ ರಾಜ ಇಲ್ಲಿ ಎಲ್ಲವನ್ನೂ ಬಿಟ್ಟು ಅಲ್ಲಿ ಅರಾಜಕತೆಯನ್ನು ಇಲ್ಲಿ ಬಿಟ್ಟು ತಪಸ್ ಹೋಗ್ತೀಯಲ್ಲ ಇಂತಹ ಮಂದಮತಿಯಾದಂತಹ ನೀನು ಆನೆಯಾಗಿ ಹುಟ್ಟಬೇಕು ಅಂತ ಒಂದು ಶಾಪ ಗೊತ್ತಿಲ್ಲ ಆ ಶಾಪದ ಬಂದಿಂದ ಈ ರಾಜ ಆನೆಯಾಗಿಸಿತು ಹಾಗೆಯೇ ಈ ಆನೆ ಅಲ್ಲಿ ಕ್ರೀಡಿಸ್ತಾ ಇರಬೇಕಾದ್ರೆ ಒಂದಾನೊಂದು ದಿಸ ಅದರ ಇನ್ನೇನು ಆ ಕರ್ಮ ಅಂತಕ್ಕಂಥದ್ದು ಬಲಿತಾಯಿತು ಆಗೇನಾಯಿತು ಅಂತ ಹೇಳಿದ್ರೆ ಅಲ್ಲೇ ಕೊರದಲ್ಲಿ ಮುಂದಕ್ಕೆ ಹೋಗಿ ನೀರನ್ನ ತಗೊಂಡು ಸೊಂಡಲ್ಲಿ ಎಲ್ಲ ಆನೆಗಳ ಎಚ್ಬೇಕಾದ್ರೆ ಅತ್ಯಂತ ಬಲಿಷ್ಠವಾದಂತಹ ಇದಕ್ಕಿಂತ ಎರಡು ಪಟ್ಟು ಬಲಿಷ್ಠವಾದಂತಹ ಗ್ರಾಹ ಅಂದ್ರೆ ಮೊಸಳೆ ಅದು ಬಂತು ಈ ಗಜೇಂದ್ರನ ಕಾಲದ ಫಲವಾಗಿ ಬಿಟ್ಟು ಅದಕ್ಕೂ ಒಂದು ಕತೆ ಇದೆ ಈ ಮೊಸಳಿಯೂ ಕೂಡ ಹಿಂದಿನ ಜನ್ಮದಲ್ಲಿ ಒಬ್ಬ ಗಂಧರ್ವ ಆಗಿದೆ ಗಂಧರ್ವ ಅನ್ನೋ ಹೆಸರನ್ನು ಹೇಳ್ತಾರೆ ಭಾಗವತದಲ್ಲಿ ಹೂ ಹೂ ಅನ್ನುವಂತ ಹೇಳ್ತಾರೆ ಈ ಗಂಧರ್ವ ಅಂತ ಹೇಳಿದ್ರೆ ಎರಡು ಹೆಸರು ಹೇಳ್ತಾರೆ ಹಾಹಾ ಮತ್ತು ಹೂಹು ಅನ್ನುವಂತಹ ಗಂಧರ್ವ ಅದರಲ್ಲಿ ಹೂಹು ಅನ್ನುವಂತಹ ಗಂಧರ್ವ ಅವನೂ ಕೂಡ ಶಾಪಗ್ರಸ್ತನಾಗಿದ್ದ ಒಬ್ಬ ದೇವನ ಅನ್ನುವಂತಹ ಋಷಿಯ ಶಾಪಕ್ಕೆ ಗುರಿಯಾಗಿ ಮೊಸಳೆಯ ರೂಪವನ್ನು ಸಾರಿ ಆ ಸರೋವರವನ್ನು ಇದ್ದ ವಿಷ್ಣುವಿನಿಂದ ಅವನಿಗೆ ಮೋಕ್ಷವನ್ನು ಪಡಿಬೇಕು ಅಂತ ಅವನ ವಿಧಿಯಲ್ಲಿತ್ತು ಹೀಗೆ ಆ ಮೊಸಳೆ ಬಂದು ಬಲವಾಗಿ ಆ ಗಜೇಂದ್ರನ ಕಾಲನ್ನ ಹಿಡ್ಕೊಳ್ತೀವಿ ಭಾಗವತದಲ್ಲಿ ಒಡನೆ ಬರ್ತದೆ ಸುಮಾರು ಒಂದು ವರ್ಷಗಳ ಕಾಲ ಅವು ಒಂದಕ್ಕೊಂದು ಸೆಣಸಾಡ್ತಾ ಆ ಗಜೇಂದ್ರ ನೀರಿನಿಂದ ಕಾಲನ್ನು ಹೀಗೆ ಇಳೀಲಿಕ್ಕೆ ಆ ಮೊಸಳೆ ಅದರ ಕಾಲನ್ನು ಪುನಃ ವಾಪಸ್ ನೀರನ್ನು ಹೇಳ್ಕೊಳ್ತೀವಿ ಇದೇ ರೀತಿಯವು ಬಹುವಾಗಿ ಕ್ಷಮಿಸಿದ್ವು ಒಂದು ವರ್ಷಗಳ ಕಾಲ ನಂತರ ಈ ಗಜೇಂದ್ರನಿಗೆ ಶರೀರದ ಮದ ಹುಡುಕಿ ಹೊಂದ ಮೊಸಳೆ ಬಲಿಷ್ಠವಾಗಿ ಈಗ ಗೊತ್ತಾಯ್ತಿಲ್ಲ ಇಲ್ಲಿಯೇ ತನಕ ಆ ದೇಹದ ಮದ ಯಾವಾಗಿತ್ತೋ ತನ್ನ ಸುತ್ತಮುತ್ತಲೂ ತನ್ನನ್ನು ಬಂಧು ಬಾಂಧವರು ತನ್ನ ರಕ್ಷಿಸ್ತಾರೆ ಅಂತ ಸ್ವಜನರಲ್ಲಿ ಅಭಿಮಾನ ಸ್ವಜನರ ಅಭಿಮಾನ ಮತ್ತು ದೇಹಾಭಿಮಾನ ಬಲಾಭಿಮಾನ ಎಲ್ಲಿ ತನಕ ಇತ್ತೋ ಅದು ಯಾರನ್ನು ನೆನೆಸ್ಕೊಳ್ಳಿಲ್ಲ ಯಾರನ್ನು ನೆನ್ಸ್ಕೊಳ್ಬೇಕೋ ಅವರನ್ನು ನೆನ್ಸ್ಕೊಡಿಲ್ಲ ಯಾಕೆ ಇಲ್ಲೇ ಇದೆಯಲ್ಲ ಇದೇ ಸಪ್ಲೈ ಮಾಡುತ್ತೆ ಅಂತ ಯಾವಾಗ ಭಗವಂತನ ಹೊರತಾಗಿ ಬೇರೆ ಇದರ ಸಹಾಯ ನಮಗೆ ಸಿಗ್ತದೆ ಅನ್ನುವಂಥ ವಿಶ್ವಾಸ ನಮಗೆ ಇರ್ತದೋ ಆಗ ನಾವು ಭಗವಂತನ ಕರೆಯುವುದಿಲ್ಲ ನಮ್ಮ ಜೀವನದಲ್ಲೂ ಇದೆ ಹೀಗೆ ಇದೇ ಸ್ಟೋರಿ ಅದು ಆನ್ಲೈನ್ ಕಥೆಯೆಲ್ಲ ಅದು ನಮ್ಮೆಲ್ಲರ ಕಥೆಯೂ ಹಾಗೆ ದೇಹಾಭಿಮಾನ ಎಲ್ಲಿ ತನಕ ಯೌವನ ಇತ್ತು ಮ ಇದರಲ್ಲಿ ಶರೀರದಲ್ಲಿ ಎಲ್ಲಿ ತನಕ ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತೋ ಎಲ್ಲಿ ತನಕ ಒಳ್ಳೆಯ ನಮಗೆ ಜಮೀನ್ ಇತ್ತೋ ಅಥವಾ ಅಧಿಕಾರ ಇತ್ತೋ ಅಲ್ಲಿ ತನಕ ನಮಗೆ ಹೇಳೋದ್ರಿಂದ ಕೇಳೋದಿಲ್ಲ ನಾನೇ ಅಂತ ಆದ್ರೆ ಒಂದೊಂದಾಗಿ ಒಂದೊಂದಾಗಿ ಒಂದೊಂದಾಗಿ ಯಾವಾಗ ನಮ್ಗೆ ಇದು ನನ್ನನ್ನು ಸಾವಿನಿಂದ ಪಾರು ಮಾಡುವುದಿಲ್ಲ ಅಂತ ಅನಿಸ್ತಾ ಇರುತ್ತೆ ಮಂತ್ರಿ ಹೊರವಳಿಗೆ ನಮಗ್ ಗೊತ್ತಾಗಲೇ ಹೋಗ್ಬೋದು ಅವನೇನು ಇನ್ನೂ ದರ್ಪದಿಂದ ಇದ್ದಾನೆ ಅಂತ ಆದ್ರೆ ಅವನು ಒಳವಳಿಗೆ ಅನಿಸ್ತಾ ಇರುತ್ತೆ ಏಕೆ ಒಂದೊಂದಾಗಿ ಹೊರತ ಬಿಡ್ತಾ ಇರುತ್ತೆ ಅವನ ಒಂದೊಂದು ಏನು ಸಪೋರ್ಟ್ ಆಶ್ರಯ ಅಂತಕ್ಕಂಥದ್ದಿದೆಯೋ ಹಣದ ಆಶ್ರಯ ದೇಹ ಆಶ್ರಯ ಜನಬಲದ ಆಶ್ರಯ ಅಧಿಕಾರ ಬಲದ ಆಶ್ರಯ ಇದೆಲ್ಲರೂ ಒಂದೊಂದು ಹೊರತ ಬೀಳ್ತಾ ಇರ್ತದೆ ನಂಬಿದವರು ಕೈ ಕೊಡ್ತಾ ಶರೀರದ ಆರೋಗ್ಯ ಪದೇ ಪದೇ ಕೆಟ್ಟತಾ ಹೋಗ್ತಾ ಇರ್ತದೆ ಮುಪ್ಪು ದೇಹದಲ್ಲಿ ಒಂದೇ ಸಮಯ ಮುಂದುವರಿತಾ ಇರ್ತದೆ ಸ್ವಜನರು ಬಂದು ಬಾಂಧವರು ಅವನು ಗೊತ್ತಾಗ್ತಾ ಇರ್ತದೆ ತನ್ನನ್ನು ಪ್ರೀತಿಸ್ತಾ ಇಲ್ಲ ತನ್ನದನ್ನ ಪ್ರೀತಿಸ್ತಾ ಇದ್ದಾರೆ ಏನು ತನ್ನದನ್ನ ಅಂದ್ರೆ ಸಂಪಸ ಪ್ರೀತಿಸ್ತಾ ಇದ್ದಾರೆ ಅಂತ ಅವನಿಗೆ ಆಗ ಗೊತ್ತಾಗ್ತಾ ಇದೆ ಗೊತ್ತಾಗ್ತದೋ ಆಗ ಅವರೆಲ್ಲರ ಮೇಲೆ ಇಡ್ತಕ್ಕಂತಹ ಆ ವಿಶ್ವಾಸ ಏನಿದೆ ನಂಬಿಕೆ ಅದು ನಿಧಾನ ತೆಗಿತ ಆ ಮನಸ್ಸು ನಿಧಾನ ಹೀಗೆ ತೆಗೀತದೆ ತೆಗೆದ ಮೇಲೆ ಏನ್ಮಾಡ್ಬೇಕು ಜನ ಕದು ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಆ ಯಾವಾಗ ಆ ನಂಬಿಕೆ ಆ ವಿಶ್ವಾಸ ಕರೆದು ಹೋಗ್ತದೋ ಆಗ ಯಾರ ಮೇಲೆ ನಂಬಿಕೆ ಇಡಬೇಕು ಯಾರ ಅಂತ ಗೊತ್ತಿಲ್ಲ ಅದಕ್ಕೆ ಹೇಳ್ತಾರೆ ಡೆಸ್ಪರೇಷನ್ ಡಿಜೆಕ್ಷನ್ ಡಿಪ್ರೆಷನ್ ಅಂತ ಡಿಪ್ರೆಷನ್ ಸಮಾಜದಲ್ಲಿ ಏಕೆ ಡಿಪ್ರೆಷನ್ ಆಗೋದು ಯಾಕೆ ಡಿಪ್ರೆಷನ್ ಹೋಗಿದ್ದಾನೆ ಅಂತ ಅವನು ಡಿಜೆಕ್ಷನ್ ಡಿಜೆಕ್ಟೆಡ್ ನಿರಾಶನಾದ ಅಂತ ಯಾಕೆ ಹೇಳ್ತಾರೆ ನಂತರ ಹೆಮ್ಮರು ನಿದ್ರೆ ಬರೋದಿಲ್ಲ ಇಷ್ಟು ಮಾತ್ರ ತಗೋತಾರೆ ಮಾತ್ರ ತಗೊಂಡು ಕೂಡ ಇವಿಗೆ ನಿದ್ದೆ ಬರೋದಿಲ್ಲ ಆದರೆ ಆ ಕಂಪನಿಗೆ ನಿದ್ದೆ ಬರುತ್ತೆ ಕಂಪನಿ ಓನರ್ಗೆ ನಿದ್ದೆ ಬರುತ್ತೆ ಇವನು ಮಾತ್ರ ತಗೊ ತೊಗೊಂಡಿರೋದಿಲ್ಲ ಅವನು ಒಳ್ಳೆ ಸೇರ್ಸಾಗುತ್ತ ರೋಗ ಜಾಸ್ತಿ ಆಗತ್ತೆ ಶರೀರದ ರೋಗ ಜಾಸ್ತಿ ಆಗುತ್ತೆ ಅದರಿಂದ ಇವನು ನಿದ್ದೆ ಬರೋದಿಲ್ಲ ಇವ್ನ ನೆಮ್ಮದಿ ಕೇಳುತ್ತೆ ಬೇರೆಯವರು ಉದ್ರ ಆಗ್ತಾರೆ ಇಷ್ಟೇ ಆದರೆ ಅಂತಹ ಸಮಯದಲ್ಲಿ ಧರ್ಮವೇ ಸಹಾಯಕ್ಕೆ ಬರ್ತಕ್ಕಂಥದ್ದು ಅಧ್ಯಾತ್ಮವೇ ಸಹಾಯಕ್ಕೆ ಬರ್ತಕ್ಕಂಥದ್ದು ಈ ಅಧ್ಯಾತ್ಮ ಅಂತಕ್ಕಂಥದ್ದು ಏನು ಹೇಳ್ಕೊಡುತ್ತೆ ಆ ಶಬ್ದವೇ ನೋಡಿ ಎಷ್ಟು ಮುದ್ದಾಗಿರುತ್ತೆ ಅಧ್ಯಾತ್ಮ ಅಂದ್ರೆ ಎಲ್ಲಿ ಆತ್ಮನಿ ಅಂತ ಅದರ ಶಬ್ದದ ಅರ್ಥ ಆತ್ಮದಲ್ಲಿ ಅದೇ ಅಧ್ಯಾತ್ಮ ಅಧಿ ಅಂದ್ರೆ ನಾನು ಆಗ್ಲೇ ಹೇಳ ಏನು ಅಂದ್ರೆ ಅಲ್ಲಿ ಅಂತ ಎಲ್ಲಿ ಆತ್ಮನಿ ಆತ್ಮನಲ್ಲಿ ಪರಮಾತ್ಮನಲ್ಲಿ ಭಗವಂತನಲ್ಲಿ ಭಗವಂತನಿಗೆ ಸಂಬಂಧಿಸಿದ್ದಲ್ಲಿ ಮನಸ್ಸು ಇಟ್ಟಾಗ ಈ ಯಾವ ನಶ್ವರ ಕೈ ಕೊಡ್ತಕ್ಕಂಥದ್ದು ಯಾವ್ದಿದೆಯೋ ಕೈ ಅವು ನಮಗೆ ಹೆಚ್ಚಾಗಿ ಬಾಧಿಸುವುದಿಲ್ಲ ಅದಕ್ಕೆ ಪುರಂದ್ರದಾಸರು ಆ ಹಾಟ್ನಲ್ಲಿ ಹೇಳಿರುವುದು ಮತ್ತರಿಸುವವರೆಲ್ಲ ಕೂರಿ ಮಾಡುವುದೇನು ಅತ್ಯುತ ನಿನ್ನದೊಂದು ದಯೆ ಇರದು ಇವರು ನಮ್ ಇವರಿಗೆ ನಮ್ಮ ಮೇಲೆ ಅಹುವೆ ಇದೆ ಇವ್ರ ನಮ್ಮ ಮೇಲೆ ಮಾತ್ರಿಯ ಇದೆ ಅದನ್ನು ಕಟ್ಕೊಂಡು ನಿನ್ಗೇನು ಮಾಡಿಕೊಂಡ್ರೆ ಮಾಡಿಕೊಳ್ಳಿ ಹೊಟ್ಟೆ ಉರಿಯೋದು ಯಾರಿಗೆ ಅವರಿಗೆ ನಾಳೆ ಗ್ಯಾಸ್ಟ್ರಿಕ್ ಅಲ್ಸರ್ ಆಗೋದು ಯಾರಿಗೆ ಅವ್ರಿಗೆ ನಿಮ್ಗಲ್ಲ ಯಾರು ಹೊಟ್ಟೆ ಕಿಚ್ಚನ್ ಪಡ್ತಾ ಇದ್ದಾರೋ ಅವರಿಗೆ ಹೊಟ್ಟೆ ಉರಿಯಾಗುತ್ತೆ ಅವರಿಗೆ ರೋಗ ಶುರುವಾಗದು ನಿನಗಲ್ಲ ನೀನು ಅವ್ರ ಮೇಲೆ ದ್ವೇಷ ಉಂಟಾಗಬೇಕು ನಿನ್ನ ಕೆಲಸ ಏನು ಹೇ ಪರಮಾತ್ಮ ನಾನು ನಿನ್ ಸ್ವೀಕಿಸ್ತೇನೆ ನನಗೆ ಅದು ಕೊಟ್ಟು ಬೇರೆ ಏನು ಗೊತ್ತಿಲ್ಲ ಬೇಕು ಆಗಿಲ್ಲ ಅದು ಅವ್ರ ಹಣೆ ಬರ ನನ್ನ ನನ್ನಲ್ಲಿ ಇರ್ತಕ್ಕಂಥ ಒಳ್ಳೆಯ ಗುಣವನ್ನು ದ್ವೀಷಿಸತಕ್ಕಂಥದ್ದು ಅವ್ರ ಹಣೆ ಅದು ಅವ್ರಿಗೆ ಬಿಟ್ಕೊಳ್ಳೋಣ ನನ್ನ ಕೆಲಸ ಏನು ಪರಮಾತ್ಮನ ಪಾದತತ್ವಗಳಲ್ಲಿ ಭಕ್ತಿಯನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಅವನನ್ನು ಗುಣಗಾನ ಮಾಡ್ತಕ್ಕಂಥದ್ದು ಅವನನ್ನು ಹೇಗೆ ಭಕ್ತಿಯನ್ನು ಪ್ರೀತಿಯನ್ನು ಗಳಿಸಬೇಕು ಅನ್ನೇ ಹಗಲು ರಾತ್ರಿ ಆಲೋಚಕ್ಕಂಥದ್ದು ಇದರಿಂದ ಏನಾಗುತ್ತೆ ಕಿಚ್ಚಿಗೆ ಇರುವೆ ಮುತ್ತಿದಂತೆ ಪುರಂದರ ವಿಠಲ ಎಷ್ಟು ಅದ್ಭುತ ಆ ಉದಾಹರಣೆ ಕಿಚ್ಚು ಅಂದರೆ ಬೆಂಕಿ ಅದಕ್ಕೆ ಇರುವೆ ಮುತ್ತಿದ್ರೆ ಏನಾಗತ್ತೆ ಅಷ್ಟೆ ಅದರ ಹಣೆ ಬರ ಇರುವೆ ಹಣೆ ಬರ ಯಾರು ಹೇಳಿದ್ದು ಶಾಖ ಸ್ವಲ್ಪ ಗೊತ್ತಾದರೆ ದೂರ ಹೋಗಬೇಕು ಹೋಗಲ್ಲ ಇರುವೆಯ ದೊಡ್ಡ ಸಮೂಹೇ ಬರಲಿ ಅಟ್ಯಾಕ್ ಮಾಡಲಿ ಇವರೆಲ್ಲ ಇರುವೆಯ ಸಮೂಹದಂತೆ ಆ ಭಗವಂತನಲ್ಲಿ ಇರತಕ್ಕಂಥ ನನ್ನಲ್ಲಿ ಏನೋ ಭಗವಂತನಲ್ಲಿ ಭಕ್ತಿ ಇದೆಯಲ್ಲ ಅದು ದಗದಗಿಸುವಂತಹ ಕಾಲಿಚ್ಚಿವೆ ಕಿಚ್ಚು ಆ ಕಿಚ್ಚು ನನ್ನಲ್ಲಿ ಇರಬೇಕಾದ್ರೆ ಇವರೆಲ್ಲ ಕೂಡ್ಕೊಂಡು ಇವರು ದೊಡ್ಡ ಸೈನ್ಯವೇ ಇರಲಿ ಏನು ಮಾಡ್ತಾರೆ ಇವರು ಹಾಗೆ ಅದು ಪುರಂದರದಾಸರು ಭಕ್ತರಿಗೆ ಹೇಳ್ತಕ್ಕಂಥ ಕಿವಿ ಮಾತು ಹೀಗಾಗಿ ಆ ಪುರಂದರ ವಿಠವನನ್ನೇ ಭಜಿಸಿ ಭಗವಂತನನ್ನೇ ಭಜಿಸಿ ಅಂತ ಹೇಳ್ತಾರೆ ಮತ್ತೆ ಅಲ್ಲಿ ಆ ಕಥೆಯಲ್ಲಿ ಏನಾಗ್ತದೆ ಯಾವಾಗ ಆ ಆನೆಗೆ ಈ ಅಭಿಮಾನ ಅಂತಕ್ಕಂಥದ್ದು ತನ್ನ ಸ್ವಜಂತ್ರ ಅಭಿಮಾನವೋ ಇವರು ನನ್ನನ್ನು ರಕ್ಷಿಸಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಹಾಕಲು ಎಳಿತಾ ಇದಾರೆ ಅಲ್ಲ ಈ ಆನೆಯನ್ನ ಎಷ್ಟು ಆ ಮೊಸಳೆ ಈ ಎಲ್ಲ ಆನೆಗಳಿಗಂತೂ ಭವಿಷ್ಯ ಯಾಕೆಂದ್ರೆ ಅದು ಇರುವುದಿಲ್ಲ ನೀರು ಅದು ಹಿಂದಿಯಲ್ಲೊಂದು ಮಾತುಗಳು ಪಾನೀಮೆ ರೆಕೆ ಮಗರ್ ಮತ್ತೆ ನೀರಿನಲ್ಲಿ ಇದ್ಕೊಂಡು ಮೊಸಳೆ ಸಿಮಿಂಗ್ಲಗಳ ಎದುರು ಹಾಕುವುದು ಸರಿಯಲ್ಲ ಅಂತ ಯಾಕೆಂದರೆ ಅವು ಸ್ವಸ್ಥ ಅಲ್ಲಿ ಅವು ಬಲಿಷ್ಠ ಯಾರ್ಯಾರಿಗೆ ಯಾವ್ದಾದ್ರು ಸ್ವಸ್ಥಾನೋ ಅಲ್ಲಿ ಅವು ಬಲಿಷ್ಠ ನಮ್ಮ ಮನೆಗೆ ಬೇರೆಯವರು ಯಾರು ಬಂದರೆ ನಾಲ್ಕು ಚದುಕಬೋದು ಅದೇ ಬೇರೆಯವ್ರ ಮನೆ ನಾವು ಕಷ್ಟ ಆಗುತ್ತೆ ತದಸ್ಕೋಬೋದು ಹಾಗೆಯೇ ಈ ಮೊಸಳೆ ಅತ್ಯಂತ ಬಲಿಶಾಲಿಯಾಗಿತ್ತು ಒನೇ ಗೊತ್ತಾಯ್ತದೋ ನನ್ನ ಬಲವೂ ಆಗುದಿಲ್ಲ ನನ್ನ ಸ್ವಜನರ ಬಲವೂ ಆಗುದಿಲ್ಲ ಅವು ಕೇವಲ ಗೋಲ್ಡಿಡ್ತಾ ಇನ್ನು ಉಳಿದಿದ್ದೆ ತನ್ನ ಪೂರ್ವ ಜನ್ಮದ ಸ್ಮರಣೆ ಉಂಟಾಗಿ ಅದು ಆದಿಕೇಶವ ಆ ಪರಮಾತ್ಮನನ್ನೇ ಸ್ತುತಿಸು ಆದಿಮೂಲ ಆ ಪರಮಾತ್ಮವನ್ನ ಸ್ತುತಿಸಿದಾಗ ಆ ಪರಮಾತ್ಮ ದೀನವತ್ಸಲ ಈ ದೀನತೆ ಯಾವಾಗ ಬರ್ತದೋ ದೈನ್ಯ ಅಂದ್ರೆ ಅದೇ ದೀನ ದೈನ್ಯತೆ ಅಂತಕ್ಕಂಥದ್ದು ಯಾವಾಗ ಬರ್ತದೋ ಆವಾಗ ದೀನ ವಸ್ತ್ರವನ್ನು ಹರಿದ ತೆಕ್ಕದೆ ಬಂದ ಗರುಡ ಗರುಡನ ಮೇಲೆ ಓಡಿ ಬಂದು ಅದರಲ್ಲಿ ಹೇಳ್ತಾರೆ ಗರುಡನಿಂದ ಇಳಿದು ತನ್ನ ಚಕ್ರವನ್ನ ಆ ಮೊಸಳೆಯ ಮೇಲೆ ಹರಿಸುತ್ತ ಮೊಸಳೆಗೆ ತನ್ನ ನಿಜ ಸ್ವರೂಪ ಅದಕ್ಕೆ ಅದು ನಿರಸ್ವರೂಪದಿಂದ ಹೊರಗಡೆ ಪ್ರಕಟವಾಗ್ತದೆ ಶ್ರೀಮನ್ನಾರಾಯಣನ ಪ್ರದಕ್ಷಿಣೆ ಮಾಡಿ ತನ್ನ ಸ್ವಸ್ಥಾನಕ್ಕೆ ಹೋಗ್ತದೆ ಹಾಗೆ ಇಲ್ಲಿ ಶ್ರೀಮನ್ನಾರಾಯಣದ ಸಂಪರ್ಕ ಸಿಕ್ತಲ್ಲ ಇಲ್ಲಿ ಏನೋ ಸತ್ಸಂಗ ಸಿಕ್ತಲ್ಲ ಆ ಸತ್ಸಂಗದ ಬಲದಿಂದ ಈ ಗಜೇಂದ್ರನಿಗೂ ಕೂಡ ತನ್ನ ಪೂರ್ವ ವಿಸ್ತೃತಿ ಆ ಅನುಸ್ಮೃತಿ ಅಂತ ಹೇಳ್ತಾರೆ ಅದು ಉಂಟಾಗಿ ಶ್ರೀಮನ್ನಾರಾಯಣನ ರೂಪವೇ ಪ್ರಾಪ್ತವಾಗಿ ಶಂಕಚಕ್ರ ಗದಾಧಾರಿಯಾಗಿ ಅವನು ಅದೇ ಶ್ರೀಮನ್ನಾರಾಯಣ ರೂಪಧಾರಿಯಾಗಿ ಅವನು ಲೋಕ ಇದು ಆ ದೈನ್ಯತೆಯ ಫಲವಂದರೆ ಇದು ದೀನತೆಯ ಫಲವಂದರೆ ಇತ್ತು ಎರಡನೇ ಉದಾಹರಣೆ ನಮಗೆ ಬರತಕ್ಕಂಥದ್ದು ಮಹಾಭಾರತದಲ್ಲಿ ಅಲ್ಲ ನಾನು ಹೇಳಿದ್ದು ನಿಮಗೆ ಇದೇನೆ ಧರ್ಮಾಧರ್ಮ ವಿವೇಕ ಅಂತ ಹೇಳಿದೆ ಯಾರು ಏನು ಮಾಡಬೇಕೋ ಅವ್ರ ಅದನ್ನೇ ಮಾಡಬೇಕು ಯಾವ ಯಾ ಯಾರು ಯಾವ ಕಾಲದಲ್ಲಿ ಏನು ಮಾಡಬೇಕೋ ಅವರು ಆ ಕಾಲದಲ್ಲಿ ಮಾಡಬೇಕು ವಿಹಿತ ಕರ್ಮವೇ ಧರ್ಮ ಶಾಸ್ತ್ರದಲ್ಲಿ ವಿಹಿತ ಇದು ಮಾಡಬೇಕು ಇದು ಮಾಡಬಾರದು ಇವನೇ ಇದು ಮಾಡಬೇಕು ಇವನು ಇದ ಮಾಡಬಾರದು ಅಂತ ಏನು ನಿಮಗೆ ವಿಧಿ ವಿಧಿಸಿದ್ದಾರೋ ವಿಧಿಸಿದ್ದಾರೋ ಅದೇ ಧರ್ಮ ಅಧರ್ಮವನ್ನು ಮಾಡಿದರೆ ಸ್ವಂತ ಸ್ವಜನರು ಕೂಡ ಆ ವ್ಯಕ್ತಿಯನ್ನು ತ್ಯಜಿಸುತ್ತಾರೆ ರಾಮನ ಅಧರ್ಮವಾದ ತ್ಯಜಿಸಿದ್ಯಾರೋ ಸ್ವಂತ ತಮ್ಮ ವಿಭೀಷ ಅಪ್ಪ ಅಧರ್ಮವಾದ ಯಾರೋ ಹೇಣ್ಯ ಕಶುಬು ತ್ಯಜಿಸಿದ್ಯಾರೋ ಮಗ ಹಾಗೆಯೇ ಆ ಕಾಲಕ್ಕೆ ಧರ್ಮ ರಾಜನಿಗೆ ಏನು ಧರ್ಮ ಸ್ವಧರ್ಮವನ್ನು ಮಾಡ್ತಾ ಈಶ್ವರಾರ್ಪಣ ಬುದ್ಧಿ ಅದನ್ನೇ ನಾನು ಈಶ್ವರಾರ್ಪಣ ಬುದ್ಧಿಯಿಂದ ರಾಜ್ಯವನ್ನು ಆಳು ನಿನ್ನ ಭೋಗಕ್ಕೋಸ್ಕರ ರಾಜ್ಯವನ್ನು ಆಳುಬೇಡ ಈಶ್ವರಾರ್ಪಣ ಬುದ್ಧಿಯಿಂದ ರಾಜ್ಯವನ್ನು ಆಳು ಅದರಿಂದ ಮೋಕ್ಷ ಸಾಧ್ಯವಿದೆ ಆದರೆ ಅವನೇನ್ ಮಾಡ್ದ ರಾಜ್ಯದ ಪಾಡಿಗೆ ರಾಜ್ಯ ಸಿಗ್ಬಿಟ್ಟ ತಪಸ್ಸಿಗೆ ಅಂತ ಹೋದ ನಿಜವಾಗಿಯೂ ವೈರಾಗ್ಯ ಬಂದಿತ್ಯೋ ಇಲ್ವೋ ಇಲ್ಲ ಅದಕ್ಕೆ ಮಹಾಭಾರತದ ಈ ಭಗವದ್ಗೀತೆಯಲ್ಲೂ ಕೂಡ ಯಾಕೆ ಅವನು ಅರ್ಜುನನನ್ನು ಯುದ್ಧ ಮಾಡಲಿಕ್ಕೆ ಯಾಕೆ ಪ್ರೋತ್ಸಾಹಿಸು ತಪ್ಪೋ ಅಲ್ವಾ ಯುದ್ಧ ಮಾಡಬಾರ್ದಾಗಿತ್ತ ಒಂದು ವೇಳೆ ಅರ್ಜುನ ಯುದ್ಧ ಮಾಡದೆ ಹೋಗಿದ್ರೆ ಅದು ಅಧರ್ಮ ನೋಡಿ ಎಷ್ಟು ಸೂಕ್ಷ್ಮವಾಗಿದೆ ಧರ್ಮ ನೋಡಿದ ಎಷ್ಟು ಸೂಕ್ಷ್ಮವಾಗಿದೆ ಸುಲಭ ಧರ್ಮ ಕ್ಷತ್ರಿಯರ ಧರ್ಮ ಏನು ಯುದ್ಧ ಮಾಡೋದು ಇನ್ನೊಂದು ಕ್ಷತ್ರಿಯಿಂದ ನಾನು ಹಿಂಸೆ ಮಾಡುವುದಿಲ್ಲ ಬಾರ್ಡ್ರಲ್ಲಿ ಬಾರ್ಡ್ರಲ್ಲಿ ಇದಾರಲ್ಲ ನಮ್ಮನ್ನೆಲ್ಲ ಕಾಯ್ಕೊಂಡು ನಾಳೆ ಎಲ್ಲ ಶಸ್ತ್ರಾಗ ಮಾಡೋದು ಏನಾಗುತ್ತೆ ನಮ್ಮ ಕತೆ ಒಂದೇ ನಿಮಿಷ ಸಾಕು ಇದನ್ನು ಧೂಳಿಪಾಠ ಮಾಡೋದಕ್ಕೆ ಒಂದು ಬಟನ್ನು ನಮ್ಮ ಹೊರ ದೇಶದವರು ಒಂದು ಬಟನ್ ಕಾಯ್ತಾ ಇದ್ದಾರೆ ಯಾವಾಗ ಅಂತ ಒಂದು ಬಟನ್ ಒತ್ತೆ ಸಾಕು ನಾವು ನೀವು ಯಾರಿಗೂ ಇರೋದಿಲ್ಲ ಏನೂ ಇರೋದೇ ಇದೆ ಹಾಗೂ ಹಿಂಸೆ ಮಾಡಬೇಕೋ ಬರುವ आत्मरक्षण स्वजन रक्षणगर्म रक्षण स्वदेश रक्षण आग अभी हिंसियो हिंसा हिंसो ना यहाँ तपेमी अब बेड़ी अ ಈ ನಮ್ಮ ಧರ್ಮ ಹೇಳಿಕೋಧಿಸುವುದಿಲ್ಲ ತಪ್ಪಾಗಿ ಇಂಟರ್ಪ್ರಿಟೇಷನ್ ಮಾಡಿ ತಪ್ಪಾಗಿ ತಿಳ್ಕೊಂಡ್ರೆ ಇಹವೂ ಇಲ್ಲ ಪರವೂ ಇಲ್ಲ ಇಲ್ಲೂ ಭೋಗ ಇಲ್ಲ ಮುಂದೆ ಸ್ವರ್ಗ ಸಿಗುತ್ತೆ ಅಂತ ಏನು ಗ್ಯಾರಂಟಿಯೂ ಇಲ್ಲ ಮೋಕ್ಷ ಅಂತೂ ಇಲ್ಲವೇ ಇಲ್ಲ ಯಾಕಂದರೆ ಧರ್ಮವೇ ಸರಿಯಾಗಿ ಮಾಡಿದೆ ಆದ್ದರಿಂದ ಏನೇನು ಯಾರ್ಯಾರಿಗೆ ವಿಹಿತವಾಗಿದೆಯೋ ಆಯಾ ಕರ್ಮವನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಬೇಕು ಅದನ್ನ ಎಚ್ಚರಿಸಿದ್ರು ಅಗತ್ಯ ಮುನಿಗಳು ಹೇ ರಾಜ್ಯ ಭಾಗವನ್ನು ಮಾಡು ಹೋಗ ಅದಕ್ಕೋಸ್ಕರ ಅರ್ಜುನನಿಗೆ ಇಲ್ಲಿ ಕೃಷ್ಣ ಕಿವಿ ಹಿಂದಿ ಹೇಳಿದ್ದು ಜಯ ಶತ್ರು ಮಹಾಬಾಹೋ ಭೂಕ್ಷ್ವರೋಧ ಭೂಕ್ಷ್ವ ರಾಜ್ಯ ರಾಜ್ಯ ಅಸಪತ್ನ ವೃದ್ಧ ಶತ್ರುಗಳು ಹಿಂದೆ ಇರತಕ್ಕಂತಹ ಈ ರಾಜ್ಯವನ್ನು ಹೋಗಿದ್ರು ಅದು ಕ್ಷತ್ರಿಯರಿಗೆ ಉಚಿತವಾದಂತಹ ಧರ್ಮ ಅದೇ ಒಬ್ಬ ಬ್ರಾಹ್ಮಣನಿಗೆ ಅವನಿಗೆ ಹೇಳಿದ್ರೆ ಹೋಗು ಶತ್ರುವನ್ನು ಕೊಲ್ಲು ಅಂದರೆ ಅದು ಅಧರ್ಮ ಅದು ಅಧರ್ಮ ಯಾಕೆ ಅವನ ಡ್ಯೂಟಿ ಏನು ವೇದಾಧ್ಯಯನ ಮಾಡಬೇಕು ಅಧ್ಯಯನವನ್ನು ಮಾಡಬೇಕು ಧರ್ಮವನ್ನು ಬೋಧಿಸಬೇಕು ಅದು ಅವನಿಗೆ ವಿಹಿತವಾದಂಥದ್ದು ಯಾರ್ಯಾರಿಗೆ ಏನೇನು ಸಮಾಜದಲ್ಲಿ ಹಂಚಿಕೊಟ್ಟಿದ್ದಾರೋ ಹಂಚಿದ್ದಾರೋ ಅದನ್ನು ಅದನ್ನೇ ಮಾಡಬೇಕು ಈಶ್ವರಾರ್ಪಣ ಬುದ್ಧಿಯನ್ನು ಮಾಡಬೇಕು ಆವಾಗ ಧರ್ಮವಾಗ್ತದೆ ಎಲ್ಲದೆ ಹೋದ್ರೆ ಅಧರ್ಮವಾಗ್ತದೆ ಅಧರ್ಮ ಮಾಡಿದ ಅಧರ್ಮಕ್ಕೆ ತಕ್ಕಂಥ ಶಿಕ್ಷೆ ಇರುತ್ತಿತ್ತು ರಾಜ ಎಲ್ಲ ಗೊತ್ತಿತ್ತು ಅವನಿಗೆ ಶಾಸ್ತ್ರಗಳನ್ನ ಅವನು ಓದಿಲ್ಲ ಅಂತಲ್ಲ ಎಲ್ಲ ಓದಿದ್ದ ಆದರೂ ಕೂಡ ಓದಿಯೂ ತಿಳಿದೂ ಕೂಡ ತಪ್ಪನ್ನು ಮಾಡಬೇಕು ಹೀಗಾಗಿ ಆ ಒಂದು ಶಿಕ್ಷೆಯನ್ನು ಕೊಡಲಾಗ್ತದೆ ಇನ್ನು ಎರಡನೇ ಉದಾಹರಣೆ ಆ ಮಹಾಪತಿಪತಿ ಆದಂತಹ ದ್ರೌಪದಿಯ ಉದಾಹರಣೆ ಕೃಷ್ಣೆ ಅಂತ ಇನ್ನೊಂದು ಹೆಸರು ಆಕೆಗೆ ಎಲ್ಲರೂ ಇದ್ರು ಹೌದೋ ಐದು ಜನ ಬೆಂಡ್ರು ಇದ್ರು ಒಬ್ಬೊಬ್ಬರು ಕೂಡ ಒಂದೊಂದು ಭೂಮಿಯನ್ನು ಆಡ್ತಕ್ಕಂತಹ ಸಾಮರ್ಥ್ಯಗಳು ಯುಧಿಷ್ಠಿರ ಭೀಮಾ ಅರ್ಜುನ ಸಹದೇವ ನಬುಧ ಎಂತವರು ಒಬ್ಬೊಬ್ಬರು ಆದರೆ ಜೀವಿತದಲ್ಲಿ ಸೋತು ಬಿಟ್ಟಿದ್ದಾರೆ ಅವರಿಗೆ ಯಾವ ಒಂದು ಏನೋ ಅಧಿಕಾರವೂ ಇಲ್ಲ ಆಕೆಗೆ ಅವರನ್ನೇ ಪಣಕ್ಕಿಟ್ಟುಬಿಟ್ಟು ಸೋತಿದ್ದಾರೆ ಈಗ ಈಕೆ ಅವಮಾನಿಸಲಾಗಿದ್ದಾರೆ ಇಂತಹ ಸಮಯದಲ್ಲಿ ಆಕೆಯನ್ನು ರಕ್ಷಿಸುವ ಯಾರು ಯಾರು ರಕ್ಷಿಸುವುದು ಯಾರಿದ್ದಾರೆ ಬೇರೆ ಸಮಯದಲ್ಲಿ ಆಕೆ ಹೇಳ್ಕೊಂಡು ಇರ್ಬೋದಿತ್ತು ನನಗೆ ಐದು ದಿನ ಗಂಡನಲ್ಲಿದ್ದಾರೆ ಒಬ್ಬೊಬ್ಬರು ಅತಿ ಹೆಚ್ಚ ಮಹಾರಥರು ಈಗ ರಾಜ್ಯವಿಲ್ಲದೆ ಕೋಶವಿಲ್ಲದೆ ಸ್ವಂತ ಸ್ವಜನರಲ್ಲಿದ್ದಾರೆ ಆಕೆಗೆ ಯಾರು ದೀನ ವತ್ಸಲ್ಲಾದಂತಹ ಶ್ರೀಕೃಷ್ಣ ಪರಮಾತ್ಮನೇ ಬೇಕಾಗಿತ್ತು ಆಕೆಯ ಮಾನರಕ್ಷಣೆಯನ್ನು ಮಾಡಬೇಕು ಯಾವಾಗ ಹಾಗೆ ದೈನ್ಯವನ್ನು ತೋರಿಸಿದ್ರು ಆಗ ಶ್ರೀಕೃಷ್ಣ ಪರಮಾತ್ಮ ಬಂದ ಸರ್ವ ಸರ್ವ ಸಮರ್ಪಣೆ ಮಾಡಿಬಿಟ್ಲು ಸರ್ವ ಸಮರ್ಪಣೆ ಮಾಡಿ ತನ್ನೆಲ್ಲವನ್ನೂ ಆ ಪರಮಾತ್ಮನ ಪಾಲುಗಳಿಗೆ ಅರ್ಪಿಸಿಕೊಟ್ಟಿದ್ರು ಆಗ ತನ್ನ ಚಮತ್ಕಾರವನ್ನು ಅವನು ತೋರಿಸಿದ ಪರಮಾತ್ಮ ಮೂರನೆಯ ಉದಾಹರಣೆ ಬಲಿ ಇಡೀ ಭೂಮಿಗೆ ಒಡೆಯ ಅಸುರ ಯಾರೇನು ಮಾಡ್ತಾ ನೋಡೋಣ ಅಂತ ತನ್ನ ಗುರುವಿನ ಮಾತ್ರ ಕೂಡ ಅವನು ತಿರಸ್ಕಾರ ಮಾಡಿದ ಶುಕ್ರಾಚಾರ್ಯ ಗೊತ್ತಾಯಿತು ಯಾವಾಗ ಈ ವಾಮನ ಬಂದು ಕೇಳಿದಾಗ ಎಷ್ಟು ನಿಮಗೆ ಭೂಮಿ ಏನು ಬೇಕು ಅಂತ ಕೇಳಿದಾಗ ನನಗೇನು ಜಾಸ್ತಿ ಬೇಡ ನಾನು ಯಜ್ಞ ಮಾಡಬೇಕಾಗಿದೆ ನನ್ನ ಸೈಜ್ ನೋಡಿದ್ರೆ ಗೊತ್ತಾಗುತ್ತಲ್ಲ ನನಗೆ ಎಷ್ಟು ಭೂಮಿ ಬೇಕು ಒಂದು ಮೂರು ಹೆಜ್ಜೆ ಭೂಮಿ ಬೇಕು ಅಷ್ಟೇ ನಾನು ಇರೋದು ಇಷ್ಟು ನನಗೊಂದು ಮೂರು ಹೆಜ್ಜೆ ಭೂಮಿ ಕೊಟ್ಟರೆ ಸಾಕು ಬಲಿ ಅಭಿಮಾನ ಭಯಂಕರ ಅಭಿಮಾನ ಇಷ್ಟೊಂದು ಒಂದು ನಾನು ಎಲ್ಲ ಇಷ್ಟು ಧರ್ಮವನ್ನು ಮಾಡ್ತಾ ಇದ್ದೇನೆ ಯಾರಿಗೆ ಏನು ಕೇಳರೂ ಕೊಡ್ತಾ ಇದ್ದೇನೆ ಅಂತ ಆ ಅಭಿಮಾನಕ್ಕೆ ತಕ್ಕ ಒಂದು ಕೊಡ್ಲಿ ಏಟನ್ನು ಹಾಕಿದ ಪರಮಾತ್ಮ ಆಯಿತು ಮೂರು ಏನು ಇಷ್ಟು ಕಡ್ತಾ ನನಗೆ ಅವಮಾನ ಮಾಡ್ತಾ ಇದ್ದೀರಲ್ಲ ಮೂರು ಹೆಜ್ಜೆ ಭೂಮಿ ಅಂತ ಆಯ್ತು ಕೊಡ್ತೇನೆ ಹಿಡ್ಕೊಳ್ಳಿ ಗಮಂಟ್ಲು ಆರ್ಗ್ಯಾ ಬಿಡ್ತೇನೆ ಅಂತ ಶುಕ್ರಾಚಾರ ತಡೆಗಿಡಿದ್ರು ಎಷ್ಟು ಪ್ರಯತ್ನ ಮಾಡ್ರು ಕಮಂಡ ಏನು ಬಾಯಿ ಇದೆಯೋ ಅಲ್ಲಿ ಆ ಕಪ್ಪೆಯ ರೂಪದಲ್ಲಿ ಹೋಗಿ ಕೂತ್ಕೊಂಡ್ರು ಅವರು ಪರಮಾತ್ಮನಿಗೆ ಗೊತ್ತಾಯ್ತು ಚುಚ್ಚುಬಿಟ್ಟ ಒಂದು ಕಣ್ಣು ಹೋಯ್ತು ಇವನು ದಾರಿ ಎರತ್ ಕೊಟ್ಟ ಅಳಿಹಳಿಯಿಂದ ಈಗ ಅಳತು ವಾಮನ ತ್ರಿವಿಕ್ರಮದ ತೋ ವಿಶ್ವಂ ಯಕ್ರಾಮದ ವಿಷ್ಣು ಇದರಲ್ಲಿ ಬರುತ್ತೆ ವಿಷ್ಣು ಸೂಕ್ತದಲ್ಲಿಯೂ ಇದರಲ್ಲೂ ಬರುತ್ತೆ ಪುರುಷ ಸೂಕ್ತ ಅಧಿಕ್ರಾಂತ ಇಡೀ ವಿಶ್ವವನ್ನೇ ಒಂದು ಪಾದದಲ್ಲಿ ಆಡೋದು ಅಂತ ಸ್ವರ್ಗವನ್ನು ಇನ್ನೊಂದು ಪಾದದಲ್ಲಿ ಆಡಿದ ಇನ್ನೀಗ ಮೂರನೇ ಪಾದ ಎಲ್ಲಿಡೋದು ನೀವು ಹೇಳಿದ್ದು ಮೂರು ಹೆಜ್ಜೆ ಇಡಬೇಕು ಕೊಡಬೇಕು ಅಂತ ಎರಡು ಹೆಜ್ಜೆ ಆಯ್ತು ಭೂಮಿ ಆಯ್ತೀಗ ಇನ್ನೊಂದು ಹೆಜ್ಜೆಯಲ್ಲಿ ಕೊಡೋ ಇಲ್ಲದೆ ಹೋದ್ರೆ ಕೊಟ್ಟ ಮಾತನ್ನ ನೀನು ಮುರಿದಂತೆ ಹಾಕ್ತಾರ ಆಗ ಇನ್ನೇನು ಮಾಡಬೇಕಾಗುತ್ತೆ ಪಲಿ ಸೋತೋದ ಅವನ ಅಭಿಮಾನ ನಾಶವಾಗ ಅವನು ಸಂಪೂರ್ಣ ಶರಣಾಗತ ಆ ಶರಣಾಗತೀಗೆ ನನ್ನ ತಲೆ ಮೇಲೆ ಅದೊಂದೇ ನನ್ನ ಜಾಗ ಇರೋದು ಅಲ್ಲೇ ಇಡದು ಕಾಲ ಶ್ರೀವಿಕ್ರಮ ಅವನ ತಲೆಯನ್ನ ಒತ್ತಿ ಅವನನ್ನು ಪಾತಾಳೋದಕ್ಕೆ ತಳ್ಳ ಅವನು ನಿಜವಾದ ಸುಸ್ತಾನು ಅದೇ ಪಾತಾಳ ಲೋಕವೇ ಹಸುರನಿಗೆ ಪಾತಾಳ ಲೋಕವೇ ಸುಸ್ತಾನು ಅದನ್ನು ಬಿಟ್ಟು ಮೂರೂ ಲೋಕ ಹಾಕೀನಿ ಅಂತ ಹೇಳಿ ಬಂದಿದ್ದವನು ಅದಕ್ಕೆ ಇದೆ ಪರಮಾತ್ಮನ ಶಿಕ್ಷಣ ಅವನು ತೊಂದರೆ ಕೊಡಬೇಡ ಅದನ್ನು ಅಭಿಮಾನವನ್ನು ಯಾವಾಗ ಅವನು ಅಭಿಮಾನವನ್ನು ಬಿಟ್ಟು ದೀನನಾದನು ತನ್ನ ತಲೆಯ ಮೇಲೆ ಪರಮಾತ್ಮನ ಪಾದವನ್ನು ಇಡಲಿಕ್ಕೆ ಅವನಿಗೆ ಆಸ್ಪದವಾಯಿತು ಫಲರೂಪ ಹಿಂಸಿಕ್ತು ಅವನಿಗೆ ಅವನ ಮನೆಯನ್ನ ಭಗವಂತನೇ ಕಾದ ಅವನ ಪಾತಾಳದಲ್ಲಿ ಅವನ ಮನೆಯನ್ನ ಕಾಯಲಿಕ್ಕೆ ಕಾವಲುಗಾರ ಯಾರು ಪರಮಾತ್ಮನೇ ಇದು ಅಭಿಮಾನ ಎಲ್ಲಿ ಇರ್ತದೋ ಅದನ್ನು ದ್ವೇಷಿಸ್ತಾನೆ ಯಾವಾಗ ದೈನ್ಯ ಭಾವ ಬರ್ತದೋ ಅವನೇ ಕಾಯ್ತಾನ ಯಾಕೆ ಕೃಷ್ಣ ಪರಮಾತ್ಮ ದುರ್ಯೋಧನ ಮನೆಗೆ ಹೋಗಲಿಲ್ಲ ಯಾಕೆ ವಿದುರನ ಮನೆಗೆ ಆರಿಸ್ಕೊಂಡು ಹೋದನಲ್ಲ ವಿದುರನಿಗೆ ಇಷ್ಟು ಬರಲಿಲ್ಲ ಗೊತ್ತಿದೆಯಾ ವಿದುರನಿಗೆ ಶ್ರೀ ಪರಮಾತ್ಮ ತನ್ನ ಮನೆಗೆ ಬಂದ್ ಇಷ್ಟವಾಗ್ಲಿಲ್ಲ ಇಷ್ಟವಾಗ್ಲಿಲ್ಲ ಅಂತ ಅದು ಪ್ರೋಟೋಕಾಲ್ ಅಲ್ಲ ಆಗಿನ ಕಾಲದ ಒಂದು ರಾಜಧರ್ಮ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಇವನು ರಾಜ ಅವನು ರಾಜ ಅಂತ ಹೇಳಿದ್ರೆ ನಿವಾದ ರಾಜ ಆದರೂ ಕೂಡ ಈಗ ಆಕ್ಟಿಂಗ್ ಪ್ರೆಸಿಡೆಂಟ್ ಅಂತ ಹೇಳ್ತೀವಲ್ಲ ಆಕ್ಟಿಂಗ್ ಪ್ರೆಸಿಡೆಂಟ್ ಅಂತ ಇವನು ನಾಮಕಾವಸ್ಥೆ ಮಾತ್ರ ನಿರಾಸ್ತ ಆಡ್ತಾ ಇರ್ತಕ್ಕಂಥದ್ದು ಎಲ್ಲ ದುರ್ಯೋಧನೆ ಅವನ ಕುಮಂತ್ರಣದಿಂದಲೇ ನಡೀತಾ ಇರ್ತಾರೆ ಅವಾಗ ದುರ್ಯೋಧನ ಮನೆಗೆ ಹೋಗಬೇಕಾಗಿತ್ತು ದುರ್ಯೋಧನ ಮನೆಯನ್ನು ಸೇರಿಸಿ ವಿದುರನ ಮನೆಗೆ ಬಂದ ವಿದುರ ಹೇಳ್ತಾನೆ ನೀನಿಲ್ಲಿ ಬಂದದ್ದು ಸರಿ ಕೃಷ್ಣನಿಗೆ ಹೇಳ್ತಾನೆ ಹಾಗೆ ಕೃಷ್ಣ ಹೇಳ್ತಾನೆ ನೋಡು ಅವನು ನನ್ನ ದ್ವೇಷಿಸ್ತಾನೆ ಅವನು ಪಾಂಡವನನ್ನು ದ್ವೇಷಿಸ್ತಾನೆ ನನಗೋ ಪಾಂಡವರೇ ಹೃದಯ ಸ್ವರೂಪ ಪಾಂಡವರನ್ನು ಕಂಡ್ರೆ ನನಗೆ ಅತ್ಯಂತ ಇಷ್ಟ ಮಮ ಪ್ರಾಣ ಹಿ ಪಾಂಡವ ಪಾಂಡವರನ್ನು ದ್ವೇಷಿಸ್ತಾರೋ ಅವರು ನನ್ನನ್ನು ದ್ವೇಷಿಸ್ತಾರೆ ಯಾರು ನನ್ನನ್ನು ದ್ವೇಷಿಸ್ತಾರೋ ಯಾರು ದ್ವೇಷ ಮಾಡುವ ಮನೆಗೆ ಹೋಗ್ತಾರೆ ಕರ್ನು ಹೋಗುವುದು ಇನ್ನು ಅವ್ರ ಮನೆಯಲ್ಲಿ ಊಟ ಮಾಡುವಂತೂ ದೂರವಾದದ್ದೇ ಅದು ಆಗುತ್ತೆ ಹೀಗಾಗಿ ನನಗೆ ಬೇರೆಯವರು ಯಾರೂ ಇಷ್ಟವಾಗಲಿಲ್ಲ ನಿನ್ನ ಮನೆಗೆ ಬಂದ ವಿದುರ ನಿಜವಾದ ಅದನ್ನೇ ಪುರಂದ್ರದ ರಾತ್ರು ವಿದುರನ ಭಾಗ್ಯವಿದು ಅನ್ನುವಂಥ ಹಾಡಿನಲ್ಲಿ ಹೇಳ್ತಕ್ಕಂಥ ಅವನ ಭಕ್ತಿಯನ್ನ ಅಲ್ಲಿ ಕಣ್ಣಿಗೆ ಕಟ್ಟುವಂತೆ ಅಡೀ ಆ ಹಾಡಿನಲ್ಲಿ ಅವರು ವಿವರಿಸಿದ್ದಾರೆ ಎಂತಹ ಆತಿಥ್ಯವನ್ನು ನೀಡ್ತಾನೆ ವಿದುರ ಎಂತಹ ಆತಿಥ್ಯವನ್ನು ನೀಡ್ತಾನೆ ಯಾಕೆ ಅಂತ ಹೇಳಿದ್ರೆ ಅವನು ದೀನನಾಗಿಲ್ಲ ಅವನಲ್ಲಿ ಅಧೈನ್ಯವಿಲ್ಲ ಅದಕ್ಕೋಸ್ಕರ ಕೃಷ್ಣ ಅವನ ಮನೆಗೆ ಯಾಕೆ ಕಂಸನನ್ನು ತುಳಿದಿದ್ದ ಯಾಕೆ ಕೃಷ್ಣ ಅಭಿಮಾನದಿಂದ ದ್ವೇಷದಿಂದಲ್ಲ ಅದನ್ನು ತಿಳ್ಕೊಳ್ಬೇಕು ನೀವು ಯಾಕೆ ಕೃಷ್ಣನಿಗೆ ದ್ವೇ ಯಾರೋ ಶತ್ರುಗಳು ಇಲ್ಲ ಮಿತ್ರರು ಇಲ್ಲ ಅದು ಗೊತ್ತಿದ್ವಿ ಅಲ್ವೋ ನನೇ ಪ್ರಿಯ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೋ ಪ್ರತಿಯೊಂದು ತನ್ನ ಜೀವನದಲ್ಲಿ ಅವನು ಮಾಡಿದ್ದಾನೆ ಹಿಂದೆ ಹೋದರೆ ಭಗವದ್ಗೀತೆ ಹೇಳೋದಕ್ಕೆ ಅವನಿಗೆ ಅಧಿಕಾರ ಇಲ್ಲ ಗುರು ಅವನು ಯಾವ ರೀತಿ ಹೇಳಿದ್ದಾನೋ ಅದೇ ರೀತಿ ಮಾಡಿದ್ದಾನ ಆದರೆ ಕೊನ್ನಲ್ಲ ದ್ವೇಷ ಇಲ್ಲ ಅಂತ ಹೇಳ್ತಿರಲ್ಲ ಕಂಸನ್ ಕೊನ್ನಲ್ಲ ಕಂಸನ್ ಕೊಂದಿದ್ದು ಕೃಷ್ಣ ಅಲ್ಲ ಕಂಸನ್ ಕೊಂದಿದ್ದು ಕಂಸನೆ ಹಂಸನ್ ಕೊಂದಿದ್ದು ಕಂಸನ್ ಅವನಲ್ಲಿರ್ತಕ್ಕಂತಹ ಅಭಿಮಾನ ಏನಿದೆಯೋ ಆ ಅಭಿಮಾನದಿಂದ ಹೊತ್ತಿದಂತಹ ದ್ವೇಷ ಏನಿದೆಯೋ ಅದೇ ಅವನನ್ನು ಕೊತ್ತು ಕೃಷ್ಣನ ರೂಪದಲ್ಲಿ ಕೊತ್ತು ಸೋಭರಣ್ಯನ ರೂಪದಲ್ಲಿ ಅದು ಕೊಟ್ಟಿದೆ ಕೃಷ್ಣ ಕೊಂದಿದ್ದಲ್ಲ ಅದು ಕತೆ ಆದರೆ ನಿಜವಾಗಿಯೂ ಯಾವಾಗ ಯಾವ ಕ್ಷಣದಿಂದ ಅವನು ಅಭಿಮಾನದಿಂದ ವರ್ತಿಸಿದ್ನೋ ಅಹಂಕಾರದಿಂದ ದರ್ಪದಿಂದ ವರ್ತಿಸಿದ್ನೋ ಆ ಕ್ಷಣದಲ್ಲೇ ನಾಶವಾದನು ಕೃಷ್ಣ ಕೇವಲ ನಿಮಿತ್ತನಾದ ಅದೊಂದಾಯಿತು ಇದೆಲ್ಲವೂ ನಮ್ಗೆ ತೋರಿಸ್ತದೆ ಈಶ್ವರ ಅಭಿ ಅಭಿಮಾನ ದ್ವೇಷತ್ವ ದೈನ್ಯ ಪ್ರಿಯ ಇದಕ್ಕೋಸ್ಕರವಾಗಿಯೂ ಕೂಡ ಭಕ್ತಿ ಶ್ರೇಷ್ಠ ಇಲ್ಲಿ ಸ್ವಾರಸ್ಥ್ಯ ಏನು ಅಭಿಮಾನ ದ್ವೇಷಿತ್ವಾ ಎಂಬ ಕಾರಣದಿಂದ ಅಂತ ಹೇಳ್ತಾ ಇದ್ದಾರೆ ದೈನ್ಯ ಪ್ರಿಯತ್ವಾಚ ಎಂಬ ಕಾರಣದಿಂದ ಪಂಚಮಿ ವಿಭಕ್ತಿಯನ್ನು ಬಳಸಿದ್ದಾರೆ ಸ್ವಾತ್ ಅಂದ್ರೆ ಅದರ ದೆಸೆಯಿಂದ ಅದರಿಂದ ಆ ಕಾರಣದಿಂದ ಅಂತ ಅರ್ಥ ಆ ಕಾರಣದಿಂದ ಅಂತ ಹೇಳಿದ್ರಲ್ಲ ಏನು ಅಂತ वाक्य पूर्णवा कारण आ कारण भक्ति श्रेष्ठ नो सूत्र हेगे आ कारण कारण भक्त श्रेष्ठ सर्वसाधनहत्या पराधीन सर्वथा पापपीन दीन कृष्ण एव गति ममक भक्तन गरतने ಸರ್ವಸಾಧನ ಹೀನತ್ಯ ಅವನು ವಿಧ ವಿಧದ ಸಾಧನೆಯನ್ನು ಮಾಡಿದ್ದಾನೆ ಆ ಸಾಧನೆಯನ್ನು ಮಾಡ್ದ ಕರ್ಮಯೋಗವನ್ನು ಮಾಡ್ದ ರಾಜಯೋಗವನ್ನು ಮಾಡ್ದ ಜ್ಞಾನಯೋಗವನ್ನು ಮಾಡ್ದ ಇನ್ನೇನೇನು ಯಾವ್ಯಾವ ಶಾಸ್ತ್ರಕಾರರು ಹೇಳಿದ್ರು ಎಲ್ಲವನ್ನು ಮಾಡ್ದ ಅವನ ಉದ್ದೇಶ ಏನಿತ್ತು ಭಗವಂತನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ವರ್ಷ ಮಾಡ್ತಾ ಇದ್ದಾನೆ ಏನು ಪ್ರಯೋಜನ ಆಗ್ಲಿಲ್ಲ ಅದಕ್ಕೆ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಹೇ ಪರಮಾತ್ಮ ಸರ್ವ ಸಾಧನಹೀನತ್ಯ ಯಾವ ಸಾಧನೆಯೂ ನನಗೆ ಗೊತ್ತಿಲ್ಲ ಇಲ್ಲ ಯಾವ ಸಾಧನೆಯೂ ಗೊತ್ತಿಲ್ಲ ಯಾಕಂದರೆ ಎಲ್ಲ ಮಾಡಿ ಆಯಿತು ಎಲ್ಲ ಮಾಡಿಯೋ ಮನೆಗೆ ನನಗೇನು ಸಿಕ್ಕಿದ್ದು ಶೂನ್ಯ ಏನು ಸಿಕ್ಕಿದ್ದು ಸೊನ್ನೆ ಏನು ಸಿಕ್ಕಿದ್ದು ಪರಾಧೀನ ಸರ್ವತಃ ಎಲ್ಲ ರೀತಿಯಿಂದಲೂ ಕೂಡ ನಾನು ಪರಾಧೀನನಾಗಿದ್ದೇನೆ ಪರಾಧೀನ ಎಷ್ಟು ಒಂದು ಇದು ನೋಡಿ ವ್ಯಥೆಯಾದಂತಹ ಪರಾಧೀನತೆಯ ವ್ಯಥೆ ಅದು ಅನುಭವಿಸಿದವರಿಗೆ ಗೊತ್ತು ಹುಟ್ಟಿದಾಗ ತಾಯಿಯ ತನಕ ಇನ್ನೊಬ್ಬರ ಕೈಕಡೆಗೆ ಇರತಕ್ಕಂಥದ್ದು ಎಷ್ಟು ಒಂದು ಸಹಿಸಲಾರದು ಅದು ನಮಗೆ ಆಲೋಚನೆ ಮಾಡಿದ್ರೆ ಜುಗುಪ್ಸೆ ಹುಟ್ಟಬೇಕು ಮನಸ್ಸಿನ ಜುಗುಪ್ಸೆ ಹುಟ್ಟಬೇಕು ಹುಟ್ಟಿದಾಗ ತಂದೆ ಪರಾಧೀನ ಅದು ತುಂಬಾ ಸುಂದರವಾಗಿ ವರ್ಣಿಸಿದ್ದಾರೆ ಆ ವೈರಾಗ್ಯ ಇರಲಿ ಆ ಮಗು ಪಾಪ ಸಣ್ಣದಾಗಿ ಏನು ಗೊತ್ತಿಲ್ಲ ತೊಟ್ಟಿನಲ್ಲಿದೆ ಕೈ ಕಾಲ ಹಚ್ಕೊಂಡಿದೆ ಸೊಳ್ಳೆ ಕಚ್ಚುತ್ತೆ ಏನ್ ಮಾಡುತ್ತೆ ಕೇವಲ ಅಳಿಸ್ತೇನೆ ಏನು ಮಾಡೋಂಗೇ ಇಲ್ವಲ್ಲ ಅದಕ್ಕೆ ಸರಿ ಅಕ್ಕ ಮನೆಯವರು ಬರ್ತಾರೆ ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ಲ ಈ ಮುದ್ದಲಿಗೆ ಚೂಡ್ತಾರೆ ಏನ್ ಮಾಡೋಕ್ಕಾಗುತ್ತೆ ಪಾಪ ಅದಕ್ಕೆ ಇವೆಲ್ಲ ಸಚಿವಾಗುತ್ತೆ ಬಾಯಿ ತನ್ನ ತಾಯಿಯ ಮೇಲೆ ನಿರ್ವಹವಾಗಿರುತ್ತೆ ನೋಡಿ ಆ ಜನ್ಮ ಎಲ್ಲರೂ ಕೂಡ ನಾವು ಅನುಭವಿಸಿದ್ದೇವೆ ಪರಾಧೀನತ್ಯ ಕೇವಲ ಮಗುವಾಗಿದ್ದಾಗ ಮಾತ್ರ ಪರಾಧೀನತೆಯಲ್ಲ ಈಗಲೂ ಕೂಡ ಪರಾಧೀನತೆ ನಮ್ಗೆ ಗೊತ್ತಿದೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಶೆಯ ಪರಾಧೀನತೆ ಹೌದೌದು ನಮಗೆ ನಾವು ನಾವು ಹೇಳೋದು ಕೇಳ್ತೇವೆ ನಮ್ಮ ಮನಸ್ಸು ಹೇಳಿದ್ ಕೇಳ್ತೇವೆ ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ ತಕ್ಷಣ ಗೊತ್ತಾಯ್ತು ನಮ್ಗೆ ಗೊತ್ತಾಗುತ್ತೆ ನಾವು ನಮ್ಮ ಹಿಟ್ಟರಲ್ಲಿ ಅಥವಾ ನಮ್ಮ ಮನಸ್ಸಿನಲ್ಲಿ ಹಿಟ್ಟರಲ್ಲಿ ಅಂತ ಟೆಸ್ಟ್ ಮಾಡಿಕೊಳ್ಳಲಿಕ್ಕೆ ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ರೆ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಇದು ಇದು ಒಳ್ಳೆ ಇದೊಂದು ವಸ್ತು ಬಂದಿದೆ ಅಂತ ಹೇಳಿ ಅವನು ಚಿತ್ರವಿಚಿತ್ರವಾಗಿ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ ಏನೇನು ಮಾಡಿದ ತಕ್ಷಣವೇ ಜಾಗೃತಿ ಆಯಿತು ಮನಸ್ಸಲ್ಲಿ ಇಲ್ಲೇ ತನಕ ನಾನು ಅಂದ್ಕೊಂಡಿದ್ದೆ ನಾನು ನನ್ನ ಯಜಮಾನ ಅರ್ಥ ಅಡ್ವರ್ಟೈಸ್ಮೆಂಟ್ ಮುಗಿದ ತಕ್ಷಣ ಗೊತ್ತಾಯಿತು ನಾನು ನನ್ನ ಯಜಮಾನ ಬೇರೆ ಯಾರೋ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನಾಳೆ ನನಗೆ ಇಚ್ಛೆ ಇಚ್ಛೆ ಇಲ್ಲದೇ ಅವನು ಶಾಪಿಂಗ್ ಕಾಂಪ್ಲೆಕ್ಸ್ ಕರ್ಕೊಂಡು ಹೋಗ್ತಾನೆ ಯಾರೋ ನನ್ನ ಯಜಮಾನ ನನ್ನ ಮನಸ್ಸು ನನ್ನ ಆಸೆಗಳು ಮಾನವ ತಗೊಂಡು ಮನಸ್ಸಿಗೆ ಬಂದಾಯಿತು ಯಾವಾಗ ಆ ವಸ್ತು ತೆಗೆದುಕೊಂಡು ತನ್ನ ಮನೆಯಲ್ಲಿ ಇಟ್ಕೊಂಡು ಇಟ್ಕೊಂಡು ಸುಮ್ನೆ ಹಾಗೆ ಇಟ್ಕೊಂಡಿದ್ರೆ ಆಯ್ತಾ ನಾನು ತಗೊಂಡಿದ್ದೆ ಯಾಕೆ ನನ್ನ ಸಂಬಂಧಿಕರಿಗೆ ನನ್ನ ನೂರು ಜನ ಇಲ್ಲಿ ನೆರೆ ಹೊರಗೆ ತೋರಿಸ್ಬೇಕಂತ ಶೋ ಮಾಡ ತೋರಿಸ್ದ ಅಕ್ಕ ಪಕ್ಕದ ಮನೆಯವ್ರಿಗೆ ಅವ್ರಿಗೂ ಇಲ್ಲಿ ತನಕ ಅವರು ತಿಳ್ಕೊಂಡಿದ್ರು ನಾವು ನಮ್ಗೆ ಯಜಮಾನರು ಅಂತ ಯಾವಾಗ ಪಕ್ಕದ ಮನೆಯಲ್ಲಿ ಇಂಥ ಒಳ್ಳೆಯ ಕಾರೋ ಸ್ಕೂಟ್ರೋ ಬಸ್ಸೋ ಜಿಗಿ ತಕ್ಷಣ ಅವ್ರಿಗೆ ಗೊತ್ತಾಯ್ತು ಮನಸ್ಸಲ್ಲಿ ಏನೋ ಹೊತ್ತು ಮಾನಿಸ್ ಅವರು ಓಡಿ ಹೋದರು ಪೆಟ್ರೋಲ್ ಬೆಲೆ ಅರವತ್ತೈದು ರೂಪಾಯಿ ಆದ್ರೂ ಕೂಡ ನಾಳೆ ಎಂಬತ್ತು ರೂಪಾಯಿ ಬಜೆಟ್ ಬಂದು ಅದು ಎಪ್ಪತ್ತು ರೂಪಾಯಿಗೆ ಹೋದ್ರೂ ಕೂಡ ಬಿಡುಗಿಲ್ಲ ಅದನ್ನ ನಾನು ಅಂತ ಏನಾಯ್ತು ನಾನು ಇನ್ನೊಬ್ಬರ ಪರಾಧೀನ ಅಂತಹ ಪರಾಧೀನಕ್ಕೆ ಸರ್ವಥ ಪಾಪ ಪಾಪದಿಂದ ತುಂಬಿ ಹೋದಂತ ಇದೆ ಸ್ವಾರ್ಥಿಕರವಾಗಿ ಬರ್ತಿದ್ದಾರೆ ಪೀನ ಅಂದ್ರೆ ದಪ್ಪ ಅಂತ ಏನನ್ನು ಸೇವಿಸಿ ಸೇವಿಸಿ ಒಬ್ಬ ಮನುಷ್ಯ ದಪ್ಪನಾಗ್ತಾನೆ ತುಪ್ಪವನ್ನು ಸೇವಿಸಿ ಒಬ್ಬ ಇನ್ನೇನು ಸೇವಿಸಿ ಆದರೆ ಈ ಮನುಷ್ಯ ಹೇಳ್ತಾ ಇದ್ದಾನೆ ಪಾಪವನ್ನೇ ಸೇವಿಸಿ ಸೇವಿಸಿ ಪಾಪದಿಂದಲೇ ದಪ್ಪನಾಗಿದ್ದೇನೆ ಅಂತ ಪಾಪ ಪೀನತ್ಯ ಪಾಪವನ್ನು ಕುಡಿದು ಕುಡಿದು ದಪ್ಪನಾಗಿದ್ದೇನೆ ಅಂತ ಬೀನತ್ಯ ಈ ಎಲ್ಲ ರೀತಿಯಿಂದ ಅತ್ಯಂತ ದೈನ್ಯವನ್ನು ಹೊಂದಿದಂತಹ ನಾನು ದೀನತ್ಯ ನನಗೆ ಯಾರಿಗ ಶರಣೋ ಕೃಷ್ಣ ಏವ ಗತಿರ್ಮಮ ನನ್ನ ಗತಿ ಏನೋ ಕೃಷ್ಣ ಒಬ್ಬನೇ ಅಂತ ಜಾಹು ಕಹಾ ತಿ ಚರಣತಿಹಾರೆ ಕಾಕೋ ನಾಮ ಪತಿತ ಪಾವನ ಜಗ ಕೇಹಿ ಅತಿ ದೀನ ಪಿಯಾರಿ ಎಷ್ಟು ಸುಂದರವಾಗಿ ಒಂದು ದೋಹೆಯಲ್ಲಿ ತುಳಸಿದಾಸನ ಹೇಳುವಂಥ ಮಾತುಗಳು ಜಾವು ಕಹಾ ತಜಿ ತಿಹಾರೆ ನಿಮ್ಮ ನಿನ್ನ ಜಾವು ಕಹಾ ತಜಿ ಯಾವಾಗ ನಾನು ನಿಮ್ಮ ಚರಣವನ್ನ ಪಾದವನ್ನ ಬಿಟ್ಟು ಬೇರೆ ಬೇರೆ ಕಡೆ ಓಡ್ ಹೋದ್ನೋ ನಾಮ ಪತಿತ ಪಾವನ ಜಗ ನನಗೆ ಸರಿ ಒದೆ ಬಿತ್ತು ಈಗಿಷ್ಟೆಲ್ಲ ನಾನು ಆ ಒದೆ ತಿಂದು ಆ ಒಂದು ಒಂದು ಕತೆ ಹೇಳ್ತಾರೆ ನಾಯಿ ತುಂಬ ಒಬ್ಬರು ಸಾವು ಥರ ಮನೇಲಿ ಸಾಕಿದ್ರು ಒಳ್ಳೆಯ ದಷ್ಟು ಪುಷ್ಟವಾಗಿತ್ತು ತುಂಬ ಚೆನ್ನಾಗಿ ಅದಕ್ಕೆ ಏನು ಕಾಗದ ಏನು ಅದಕ್ಕೆ ಏನು ಅದೇ ಒಂದು ಬೆಡ್ಡು ಅದಕ್ಕೂ ಕೂಡ ಬೆಡ್ಡು ಅದಕ್ಕೂ ಕೂಡ ಒಳ್ಳೊಳ್ಳೆ ಊಟ ಅದು ಇದು ಹಾಂ ಅದಕ್ಕೂ ಕೂಡ ಸೆಕ್ಯೂರಿಟಿ ಗಾರ್ಡ್ಸ್ ಇದು ಹೊಡೆಯೋದು ಏನು ನಾಯಿಗೂ ಕೂಡ ತುಂಬ ಅದು ಇದಾಗಿತ್ತು ಏನೋ ಒಂದು ದಿವಸ ಅದಕ್ಕೆ ತಲೆ ಕೆಟ್ಟು ಹೋಗಿ ಯಾಕೋ ಹೊರಗಡೆ ಬೀದಿ ನಾ ಎಷ್ಟು ಚೆನ್ನಾಗಿದೆಯಲ್ಲ ಒಳ್ಳೆ ಬಾಲ ಅಲ್ಲಾಡಿಸಿಕೊಂಡು ಏನು ಓಡಿಕೊಂಡು ಎಷ್ಟು ಚೆನ್ನಾಗಿದೆಯಲ್ಲ ನಾ ಯಾಕೆ ಎಷ್ಟು ಅಂತ ಹೇಳಿ ತಪ್ಪಿಸ್ಕೊಂಡು ಓಡೋಯ್ತು ತಪ್ಪಿಸ್ಕೊಂಡು ಓಡೋಗಿ ಒಂದು ತಿಂಗಳಾದ್ಮೇಲೆ ಗೊತ್ತಾಯ್ತು ಅಯ್ಯೋ ಎಂತಹ ಪಾಡು ಇದಕ್ಕೆ ಹೇಳೋದು ನನ್ನ ಪಾಡು ಅಂತ ಏನ್ ಪಾಡು ನಾಯಿ ಪಾಡು ಅದನ್ನೇ ಜನರು ಬೇರೆಯವ್ರಿಗೆ ತಮ್ಮ ನನ್ನ ಹೆಸರನ್ನೇ ಕೊಡ್ತಾರೆ ನಾಕಿ ಪಾಡು ಅಂತ ಗೊತ್ತಾಯ್ತದಕ್ಕೆ ಎಲ್ಲ ಕಡೆಯಿಂದ ಹೊಗೆ ಪಕ್ಷಿ ತಿಂದ್ಕೊಂಡು ಅಲ್ಲಿ ಕುಯ್ಯೋ ಮರು ಅಂತ ಬಂತು ಯಾವಾಗ ಹ್ಮ್ ಜಾವುಕಿ ಚರಣ ಪಿಹಾರ ನಿನ್ನ ಪಾದ ಪದ್ಮನ್ನ ಬಿಟ್ಟು ಓಡ್ ಹೋಗಲ್ಲ ನಿನ್ನ ಮನೆಯಿಂದ ನಾನು ಆಗ ನನಗ್ ಗೊತ್ತಾಯ್ತು ನನ್ನ ಪಾರ ಏನು ಅಂತ ಕಾಕೋ ನಾವ ನಿನ್ನ ಹೆಸರಿನ ಜಗ ಜಗತ್ತು ಪತಿತ ಪಾವನ ಪತಿತ ಪಾವನ ಅಂತ ಹೇಳ್ತದೆ ಕೇಹಿ ಅತಿ ದೀನ ಪಿಹಾರ ಇನ್ನೊಂದು ಏನು ಹೇಳ್ತದೆ ಅಂತ ಹೇಳಿದ್ರೆ ನೋಡಿ ಅದೇ ಭಕ್ತ ಅಂತಕ್ಕಂಥದ್ದು ಅವನು ಖುಸ್ಲಾಯಿಸ್ತಾ ಇದ್ದಾನೆ ಭಗವಂತನ ಪುಸ್ಲಾಯಿಸ್ತಾ ಇದ್ದಾನೆ ಜನರು ನಿನ್ನನ್ನು ಪತಿದ ಪಾವನ ಅಂತ ಹೇಳ್ತಾರೆ ನೆನ್ಪಿಟ್ಕೊ ಸುಸುಮೆ ಯಾಕೆ ಹೇಳ್ತಾರೆ ಇಲ್ಲಿ ಒಬ್ಬ ಪತೀತ ಇದ್ದಾನೆ ಅವನು ನೀನು ಪಾವನ ಮಾಡೆಯೇ ಕೇಹಿ ಅತಿ ದೀನಪಿಯಾರ ನಿನಗೆ ಯಾರನ್ನೂ ಕಂಡ್ರೆ ಅತಿಯಾದಂತಹ ಪ್ರೀತಿಯಂತೆ ಯಾರನ್ನ ದೀನರನ್ನ ಆ ದೀನ ಯಾರು ನಾನು ಸರಿಯಾದ ವಧೆಯನ್ನು ತಿಂದು ಈ ಮೂರು ಲೋಕವನ್ನು ಸಂಚಾರ ಮಾಡಿದೆ ಈಗ ಈ ಜೀವಿ ಮೂರೂ ಲೋಕ ಸಂಚಾರ ಮಾಡಿದೆ ನಮ್ಗೆ ಗೊತ್ತಿಲ್ಲ ಇಷ್ಟು ಜನ್ಮಗಳ ಆರೋಗ್ಯವೇನು ಸ್ವರ್ಗ ಲೋಕ ನರಕ ಲೋಕ ಮತ್ಕಲೋಕ ಹಲವಾರು ಜನ್ಮಗಳು ಒಧೆ ತಿಂದಿದೆ ಕೊಟ್ಟಿದ್ದಾರೆ ಸರಿಯಾಗಿ ಈಗ ಇಷ್ಟು ವಧೆ ತಿಂದ ಹೇ ಪರಮಾತ್ಮ ನನಗಿನ್ಯಾರೂ ಇಲ್ಲ ಯಾವ ಧರ್ಮವೂ ಇಲ್ಲ ಯಾವ ಅಧರ್ಮವೂ ಇಲ್ಲ ನೀನೊಬ್ಬನೇ ಗತಿ ನೀನು ದೀನವತ್ಸಲ ದಯವಿಟ್ಟು ನನ್ನ ಕಾಪಾಡು ಅನ್ನುವಂಥ ಬುದ್ಧಿ ಬಂದಾಗ ಅಲ್ಲಿ ಆ ದೀನವತ್ಸಲ ಬಂದು ಇನ್ನು ಕಾಪಾಡ್ತಾನೆ ಅಂತ ಹೇಳಿ ಈ ಸೂತ್ರ ಹೇಳ್ತದೆ ಮುಂದಿನ ತರಗತಿಯಲ್ಲಿ ನಾವು ಹೇಗೆ ಅವರು ಬೇರೆ ಬೇರೆ ಜ್ಞಾನವೂ ಕೂಡ ಭಕ್ತಿಗೆ ಸಾಧನ ಅಂತಕ್ಕಂಥದನ್ನ ಹೇಗೆ ಬೇರೆ ಆಚಾರರ ಮತವನ್ನು ಇಲ್ಲಿ ಉದ್ಧರಿಸ್ತಾರೆ ಕೋರ್ಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಮುಂದಿನ ಸೂತ್ರ ಜ್ಞಾನಮೇವ ಸಾಧನ ತಂದ್ರೆ ಭಕ್ತಿಯ ಭಕ್ತಿಯೇ ಅದಕ್ಕೆ ಜ್ಞಾನಮೇವ ಜ್ಞಾನವೊಂದೇ ಸಾಧನ ಸಾಧನವು ಇಂದು ಏಕೆ ಕೆಲವರು ಹೇಳುತ್ತಾರೆ ೂರ್ಣಮದೂರ್ಣಮಿದ ಪೂರ್ಣಾತ್ ಪೂರ್ಣ ಮುದಚ್ಯ ಪೂರ್ಣಸ್ಯ ಪೂರ್ಣಮದಯ ಪೂರ್ಣಮೇವಶಿಷ್ಯ ಓಂ ಶಾಂತಿಶಾಂತಿ ಹರಿ ಓ ತತ್ಸತ್ ಶ್ರೀಕೃಷ್ಣರ್ಪಣಮಸ್ತು